ಸ್ಥಾಪಕ ಧರ್ಮಸ್ವಧರ್ಮಸ್ವೂ ಅವತಾರೇ ನಮಃ ವಸುದೆ ವಸುತಾಡೋರಂ ದೇವೀ कृष्णं ವಂದೇ ಜಗತ್ वचन ಜಯತಿ ಜಗತಿ ಮಾವತ್ಚನೇಗೇಲಂ ಚಾಕಲಯ್ಯ ಧ್ರವ ಪದಿ ಯಾಕೋ ಯತ್ಕೃತುಶಲ ಪಾತ್ರ ಬ್ರಹ್ಮಪುತ್ರ एकातीिभक्त महिमे कुर्थीकुवती तीर्था सुकर्मी कवर्माणी सच्छास्त्री शास्त्राणी नड़ीता हमगतली तीर्थी तीर्था हे तीर्थवल सामाव स्थल भक्तरु भगवान परम भक्त तीर्थस्थानी अवर्तने तम महिम भक्त अकर्मी पूर्वती कर्मा सामान्यव कर्मू सत्कर्मी पिवर्त बहिमे उतर पर मनुष्य अंत में प्रतियु जीवी अंत कर्म अंत अस्तिवे सीरी हम ब नहिक्षणापी जाति सत्यकर्म कृत भगवं हेबिट अब मैं दिम आगे हम तृप्त याद जीविया हटे अर्म के साध्यवे यदा कर्म निरतु ಆದರೆ ಈ ಕರ್ಮ ಅಂತಕ್ಕಂತಹದ್ದು ಎಂತಹದೊಂದು ಶಕ್ತಿ ಅದ್ ನಮ್ಗ್ ಗೊತ್ತಿಲ್ಲ ಅದ್ ನಮ್ಗೆ ಗೊತ್ತಿಲ್ಲ ನಾವು ಆ ಶಕ್ತಿಯ ವಶವಾಗಿ ಗೊಂಬೆಗಳಂತೆ ಮಾಡ್ತಾ ನಾವು ಕರ್ಮ ಮಾಡ್ತಾ ಕರ್ಮ ಮಾಡಿಸಲ್ಪಡುತ್ತಾ ಇದ್ದೀವಿ ನಾವು ಮಾಡ್ತಾ ಆಕ್ಷನ್ ಅಲ್ಲ ನಾವು ಮಾಡ್ತಾ ರಿಯಾಕ್ಷನ್ ಅದ್ ನಮ್ಗೆ ಗೊತ್ತಿಲ್ಲ नाता ना रियाक्षन सुख दुख द्वंद्वल के प्रतिकार्ता अदा ना ना निज व्यू तक ना नव इच्छा अ ಸ್ವಂತ ಇಚ್ಛೆಯಿಂದ ಆ ಕರ್ಮವನ್ನು ಮಾಡ್ತಾ ಇದ್ದೇವೆ ಅಂತ ನಾವು ತಿಳ್ಕೊಳ್ಳುವ ಹಾಗೆ ಮಾಡ್ತಾ ಇರತಕ್ಕಂಥದ್ದು ಇದೇ ಕರ್ಮ ಅಂದ್ರೆ ಈ ಕರ್ಮ ಅಂದ್ರೆ ಏನು ಅಂದರೆ ಸಂಸ್ಕಾರಗಳ ಒಟ್ಟು ಮೊತ್ತ ಅನಂತ ಜನ್ಮಗಳಿಂದ ಮಾಡಿಕೊಂಡು ಬಂದಂತಹ ಏನು ಸಂಸ್ಕಾರಗಳಿದೆಯೋ ಪಾಪಪುಣ್ಯಗಳು ಅವೆಲ್ಲ ಶೇಖರವಾಗಿದೆ ಈ ವಿಜ್ಞಾನಾತ್ಮನಲ್ಲಿ ಕಾರಣ ಶರೀರ ಅಥವಾ ಲಿಂಗ ಶರೀರದಲ್ಲಿ ಅದೆಲ್ಲ ಡೆಪಾಸಿಟ್ ಆಗಿದೆ ಅದರ ಒಂದು ಪ್ರಚೋದನೆಯಿಂದ ಈ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ತನ್ನ ಸ್ಥಾನದಲ್ಲಿ ಕ್ಷೇತ್ರದಲ್ಲಿ ತನಗೆ ಗೊತ್ತಿಲ್ಲದಂತೆಯೇ ಕೆಲಸ ಮಾಡಿಕೊಂಡು ಬರ್ತಾ ಇತ್ತು ಅದಕ್ಕೆ ಇಷ್ಟು ಇಲ್ಲೇ ಇರುತ್ತೆ ಇಷ್ಟು ಶಬ್ದ ಅವಶ್ಯಂ ವಶ್ಯ ಅಂದ್ರೆ ನಮ್ಮ ಕಂಟ್ರೋಲ್ನಲ್ಲಿ ಇರತಕ್ಕಂಥದ್ದು ಅವಶ್ಯಂ ಅಂದ್ರೆ ನಮ್ಮ ಕಂಟ್ರೋಲಲ್ಲೇ ಇರ ಇಲ್ಲ ಅವಶ್ಯವಾಗಿ ಅಂತ ಹೇಳುದಿಲ್ವಾ ನೀವು ಮಾಡಲೇಬೇಕು ನಿನ್ನ ಅಧೀನದಲ್ಲಿ ಅದಿಲ್ಲ ಅವಶ್ಯವಾಗಿ ಮಾಡಲೇಬೇಕು ಆಗಿದೆ ಈ ಕರ್ಮಗಳೆಲ್ಲ ಆಗಿದೆ ಹೀಗೆ ಕರ್ಮಗಳು ನಾವು ತಿಳ್ಕೊಂಡಿದ್ದೇವೆ ನಾವು ಅದನ್ನ ಮಾಡುವುದರಿಂದ ಕರ್ಮವನ್ನು ತೀರಿಸಬಹುದು ಅಂತ ಸಾಧ್ಯವೇ ಇಲ್ಲ ಅದನ್ನು ಮಾಡುವುದರಿಂದ ನಾವು ಮಾಡತಕ್ಕಂಥದ್ದು ಏನು ಅಂದ್ರೆ ಇನ್ನೊಂದು ಕರ್ಮವನ್ನು ಹುಟ್ಟುಹಾಕುವುದು ಅಷ್ಟೇ ಮರಿ ಅದ್ರ ಮರಿ ತಯಾರು ಮಾಡೋದು ಅಷ್ಟೇ ಹೊರತು ಆ ಕರ್ಮವನ್ನು ಎಲ್ಲ ಮಾಡಿ ಮುಗಿಸ್ಬಿಡ್ತೇನೆ ಇನ್ನು ನೆಮ್ಮದಿಯಾಗಿರ್ತೇನೆ ಅಂತ ಹೇಳಿ ಸಾಧ್ಯ ಆದರೆ ಕರ್ಮದ ರಹಸ್ಯವನ್ನ ಬಲ್ಲವಂಥವರು ಹೇಗೆ ಯಾವ ರೀತಿಯಲ್ಲಿ ಈ ಕರ್ಮವನ್ನು ಮಾಡುವುದರಿಂದ ಮತ್ತೆ ಕರ್ಮಗಳು ನಮ್ಮ ಮನಸ್ಸಿನಲ್ಲಿ ಅಥವಾ ಸಂಸ್ಕಾರ ರೂಪವಾಗಿ ಕುಟ್ಟಬಾರದು ಆ ಮರ್ಮವನ್ನ ಆ ಸೀಕ್ರೆಟ್ ಅನ್ನ ಅದನ್ನು ಬಲ್ಲವರು ಈ ಭಕ್ತರು ಅಥವಾ ಜ್ಞಾನಿಗಳು ಅಥವಾ ಯೋಗಿಗಳು ಹೇಗೆ ಮಾಡುವುದರಿಂದ ಮತ್ತೆ ಪುನಃ ಮಾಡದಂತೆ ಇರಬಹುದು ಮಾಡಿಯೂ ಮಾಡದಂತೆ ಇರಬಹುದು ಅದು ರ ಅದು ಕಲೆ ಅದರ ವಿಜ್ಞಾನ ಈ ಅಧ್ಯಾತ್ಮ ಅದರ ಕಲೆಯೇ ಯೋಗ ವಿಜ್ಞಾನದ ಅಪ್ಲಿಕೇಶನ್ ಅಂದರೆ ಕಲೆ ಸೈನ್ಸಿನ ಅಪ್ಲಿಕೇಶನ್ ಅಂದರೆ ಆರ್ಟ್ ಹಾಗೆಯೇ ಈ ಅಧ್ಯಾತ್ಮಶಾಸ್ತ್ರ ಅಂತಕ್ಕಂತಹ ಸೈನ್ಸಿನ ಅಪ್ಲಿಕೇಶನ್ ಅಂದರೆ ಯೋಗ ಅದರಲ್ಲಿ ಒಂದಾನೊಂದು ಯೋಗ ಅಂದರೆ ಭಕ್ತಿಯೋಗ ಈ ಏಕಾಂತಿ ಭಕ್ತರಿಗೆ ಇದರ ರಹಸ್ಯ ಗೊತ್ತಿರಬೇಕು ಮಾಡಿಯೂ ಕೂಡ ಹೇಗೆ ಮಾಡದೆ ಇರಬಹುದು ಸಿಕ್ಕ ಹಾಕೊಳ್ಳದೆ ಇರಬಹುದು ಸಿಕ್ಕಾಕೊಳ್ಳದೆ ಮಾಡುವಂಥದ್ದು ಅಂದ್ರೆ ಇದು ಅದಕ್ಕೆ ರಹಸ್ಯ ಗೊತ್ತಿರಬೇಕು ಹೇಗೆ ಕಳ್ಳ ಕದ್ದು ಕೂಡ ಸಿಕ್ಕ ಹಾಕೊಳ್ಳದೆ ಕದಿಯುತ್ತಾನೋ ಆ ರೀತಿಯಾಗಿ ಈ ಯೋಗಿಯಾದವನು ಭವ್ಯ ಯೋಗಿ ಮಾಡಿಯೂ ಕೂಡ ಮಾಡದಂತೆ ಇರಬೇಕು ಆ ರೀತಿಯ ಒಂದು ಕಲೆಯನ್ನು ಸಂಪಾದಿಸ್ತೀವಿ ಇದು ಆರ್ಟ್ ಅದು ಅತ್ಯಂತ ಕಷ್ಟ ಅದಕ್ಕೋಸ್ಕರ ಅದನ್ನ ಅಸಿಧಾರ ವ್ರತ ಅಂತ ಕರೀತಾರೆ ವಾಕಿಂಗ್ ಆನ್ ಅ ರೇಸರ್ಸ್ ಎಜ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅವನ ಬ್ಯಾಲೆನ್ಸ್ ತತ್ತು ಅಂದ್ರೆ ಎರಡು ತುಂಡು ಸಿಗಾಕೊಂಡ್ಬಿಡ್ತಾನ ಎಲ್ಲಿ ಹೇಗೆ ಸಿಗಾಕೊಡ್ತ ಗೊತ್ತಿದೆ ಅಂತ ಸೂಕ್ಷ್ಮ ಈ ಕರ್ಮ ಯಾಕೆ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ನಮ್ಗೆ ಈ ಕರ್ಮದ ರಹಸ್ಯ ಗೊತ್ತಾಗುತ್ತೆ ಹದಿನೆಂಟನೇ ಅಧ್ಯಾಯದಲ್ಲಿ ಭಗವಂತ ಒಂದು ರಹಸ್ಯವನ್ನ ಹೇಳಿದನು ಆ ರಹಸ್ಯವನ್ನ ತೆರೆದಿಕ್ ಬಿಟ್ಟಿದ್ದಾನ ತೆರೆದ ರಹಸ್ಯ ಈಗ ಓಪನ್ ಸೀಕ್ರೆಟ್ ಅಂದ್ರೆ ಸೀಕ್ರೆಟ್ ಅಲ್ಲ ಅದು ಕೂಡ ಸೀಕ್ರೆಟ್ सीक्रेट अल आ मेलू कू कीक्रेट पंचयता महा कारणा निबोधमे सांख्ये कृतांसे प्रोक्ता सिद्ध सर्वकर्मणा ನಾವು ಏನೇನು ಹುಟ್ಟಿದಂದಿನಿಂದ ಸಾಯುವ ತನಕ ಬೆಳಿಗ್ಗೆ ಎದ್ದ ನಂತರ ಮಲಗುವ ತನಕ ಮತ್ತು ಮಲಗುವ ಸಮಯದಲ್ಲೂ ಕೂಡ ಸರ್ವ ಕರ್ಮಣ ಎಲ್ಲ ಕರ್ಮಗಳನ್ನು ಮಾಡ್ತೇವೆಯೋ ಅವೆಲ್ಲಕ್ಕೂ ಕೂಡ ಆ ಎಲ್ಲ ಕರ್ಮಗಳ ಸಿದ್ಧಿ ಸಾಧಿಸುವುದು ಐದು ಕಾರಣಗಳು ಅಂತ ಬಲ್ಲಂತಹ ಜ್ಞಾನಿಗಳು ಬಲ್ಲಿದರು ಹೇಳ್ತಾರೆ ಸಾಂಖ್ಯೇಕೃತ ಅಂತೆ ಅದು ಹೇಳಲ್ಪಟ್ಟಿದೆ ಆಂಕ್ಯದಲ್ಲಿ ವೇದದಲ್ಲಿ ಹೇಳಲ್ಪಟ್ಟಿದೆ ಅದು ಯಾವುದು ಐದು ಅಧಿಷ್ಠಾನಂ ಕರ್ತಾ ಕರಣಂಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಶೈವಾತ್ರ ಪಂಚಮ್ ಅಧಿಷ್ಠಾನಂ ಅನ್ನುವುದು ಒಂದನೆಯ ಉಪಕರಣ ಬೇಕೇ ಬೇಕು ಎಲ್ಲ ಕರ್ಮಕ್ಕೂ ಈ ಐದು ಬೇಕೇ ಬೇಕು ಅಂತ ಹೇಳ್ತಾನೆ ಭಗವಂತ ಅಧಿಷ್ಠಾನಮ ಶರೀರ ಶರೀರ ಬೇಕೇ ಬೇಕು ಶರೀರದಲ್ಲೇ ಕರ್ಮ ಸಂಪಾದನೆ ಆಗುತ್ತದೆ ಕ್ಷೇತ್ರ ಹೊಲವನ್ನು ಆಧಾರವಾಗಿ ಇಟ್ಟುಕೊಂಡು ಹೇಗೆ ಧಾನ್ಯಗಳು ಸಸ್ಯಗಳು ಬೆಳೀತವೆಯೋ ಹಾಗೆ ಈ ಅಧಿಷ್ಠಾನವನ್ನು ಆಧಾರವಾಗಿ ಇಟ್ಟುಕೊಂಡು ಎಲ್ಲ ಕರ್ಮಗಳು ವೃದ್ಧಿಯಾಗ್ತವೆ ಹಾಗೆ ಈ ಅಧಿಷ್ಠಾನ ಅಂತಕ್ಕಂಥದ್ದು ಪ್ರತಿಯೊಂದು ಕರ್ಮಕ್ಕೂ ಕೂಡ ಆಧಾರ अब कर्त कर्त अंदर अहम बुद्धि नानु नानु हेतने नी भाव नानु ऊट नानु विहरी कर्मी नानो नानो अंत स्टैंप यारो आट हाको कर्त अ पृथ्वीध बेरे बेरे रीतिया उपकण्ड पंच ज्ञान्रिय पंच कर्मेन्द्रिय मनस्स बुद्धि इत्यादेश कर्ण कर्म संपादे कर्ण विविधाश पृथक्चे ಈ ಕರಣಗಳನ್ನು ಉಪಯೋಗಿಸಿಕೊಂಡು ಈ ಅಧಿಷ್ಠಾನದಲ್ಲಿ ಕರ್ತ ಎಂಬಂತವನು ಬೇರೆ ಬೇರೆ ರೀತಿಯಾದಂತಹ ಕಾರ್ಯಗಳನ್ನು ಚೇಷ್ಟ ಅಂದರೆ ಚೇಷ್ಟೆ ಚೇಷ್ಟೆ ಅಂದರೆ ಕನ್ನಡದ ಚೇಷ್ಟೆ ಅಲ್ಲ ಕನ್ನಡದಲ್ಲಿ ಚೇಷ್ಟೆ ಮಾಡಬೇಡುವ ಮಂಗ ಅಂತ ಹೇಳ್ತೀವಿ ಚೇಷ್ಟೆ ಅಂದರೆ ಕಿತಾಪತಿ ಆ ಥರ ಅಲ್ಲ ಅಂದ್ರೆ ಕರ್ಮ ಅಂತ ಸಂಸ್ಕೃತದಲ್ಲಿ ಚೇಷ್ಟೆ ಅಂದರೆ ಕ್ರಿಯಾ ಪ್ರಯತ್ನ ಅಂತ ಹೇಳ್ತಾರೆ ಪ್ರಯತ್ನ ಚೇಷ್ಟಾ ಅಂದರೆ ಪ್ರಯತ್ನ ಮಾಡುವಂಥದ್ದು ಪ್ರಯತ್ನ ಹಾಗೆ ಬೇರೆ ಬೇರೆ ಕರ್ಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಏನೇನು ಪ್ರಯತ್ನಗಳು ಕರ್ಣಗಳಿಂದ ನಡೆಯುತ್ತವೆಯೋ ಅವೆಲ್ಲವುಗಳೂ ಬೇಕು ನಮಗೆ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಜೈವಾತ್ರ ಪಂಚಮಂ ಕಾರ್ಯದ ಸಿದ್ಧಿಗೆ ಅದರ ಹಿಂದೆ ಇರ್ತಕ್ಕಂಥ ಒಂದು ಅದೃಷ್ಟವಾದಂತಹ ಒಂದು ಅದೃಷ್ಟವಾದಂತಹ ಕಾರಣ ಒಂದು ಉದಾಹರಣೆ ನಾನು ಇಲ್ಲಿಂದ ಅಲ್ಲಿಯ ತನಕ ಹೋಗಬೇಕು ಅನ್ನುವಂಥ ಒಂದು ಕಾರ್ಯವನ್ನು ಸಂಪಾದನೆ ಮಾಡಬೇಕು ಅದಕ್ಕೆ ಏನ್ ಬೇಕು ಅಧಿಷ್ಠಾನ ಬೇಕು ಏನು ಶರೀರ ಶರೀರ ಬೇಕೇ ಬೇಕು ಹೋಗುವುದು ಶರೀರ ನಂತರ ಕರ್ತ ಅದು ಹೇಳುತ್ತೆ ನಾನು ಹೋಗುತ್ತಿದ್ದೇನೆ ನಾನು ಈ ಜಾಗಕ್ಕೆ ಹೋದೆ ಅಂತ ಈ ನಾನು ಅಂತ ಸ್ಟ್ಯಾಂಪ್ ಹಾಕ್ಬಿಟ್ಟು ಕರ್ತ ಅವ್ನು ಹಾಗೆಯೇ ಕರಣಂಚ ಪೃಥಕ್ವಿಧ ಪಂಚ ಜ್ಞಾನೇಂದ್ರಿಯು ಬೇಕೇ ಬೇಕು ನಾನು ಹೋಗಬೇಕಾದ್ರೆ ಕಣ್ಣಬೇಕು ಇನ್ನೊಬ್ರು ಹೇಳಿರ್ತಾರೆ ನೋಡಿ ಈ ಜಾಗ ಹೀಗೆ ಹೋಗಬೇಕು ಅವರು ಹೇಳಿದ ಕೇಳೋದಕ್ಕೆ ನಾನು ಕಿವಿ ಬೇಕು ಹಾಗೆ ದಾರಿಯಲ್ಲಿ ನನಗೆ ಮರ್ತೋಯ್ತು ದಾರಿ ಮರ್ತೋಯ್ತು ಹಾಗೆ ಇನ್ನೊಬ್ರು ಕೇಳೋದಕ್ಕೆ ಬಾಯಿ ಬೇಕು ಇದೆಲ್ಲ ಜ್ಞಾನೇಂದ್ರಿಯಾಯ್ತು ತಿರ್ಗ ಹೋಗಬೇಕಾದ್ರೆ ಮಾಡ ಕೈಗಳ ಸಂಚಲನೆ ಇವೆಲ್ಲ ಮಾಡಲಿಕ್ಕೆ ಯಾವುದೋ ಕರ್ಣೇಂದ್ರಿಯ ಬೇಕಾಯಿತು ಮನಸ್ಸು ಆಲೋಚಿಸಲಿಕ್ಕೆ ಬೇಕಾಯಿತು ಬುದ್ಧಿ ನಿಶ್ಚಯ ಮಾಡಲಿಕ್ಕೆ ಬೇಕಾಯಿತು ಇವೆಲ್ಲ ಬೇರೆ ಬೇರೆ ಕರ್ಣಗಳು ನೋಡಿ ಒಂದು ಸಾಮಾನ್ಯವಾದಂಥ ಹೋಗುವಿಕೆ ಅನ್ನುವಂಥ ಒಂದು ಕ್ರಿಯೆಗೆ ಏನೇನೆಲ್ಲ ಬೇಕು ಅಂತ ಭಗವಂತ ಹೇಳಿದನು ಇದೆಲ್ಲ ಸಿದ್ಧವಾಗಿರತಕ್ಕಂಥ ಸಿದ್ಧಾಂತ ಇದೆ ಭಗವಂತ ಇದ ನಿತ್ಯಂ ಅಂತ ಹೇಳಿಬಿಟ್ಟಿದನು ಅದಾಯ್ ಕರ್ಣಂತೆ ಕೃತಕ್ವಿದಂ ವಿವಿಧಾಶ ಪೃಥಕ್ ಚೇಷ್ಟಾ ಈಗ ಕೇವಲ ಕೈ ಕಾಲು ಸೊನ್ನೆ ಹೀಗೆ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ ಪಂಕಡೆ ಅಥವಾ ಯಾರು ಕಟ್ಟು ಹಾಕಿಬಿಟ್ರೆ ಆಗೋದಿಲ್ಲ ಅದು ಕೈ ಕಾಲುಗಳನ್ನು ಕಟ್ಟು ಹಾಕ್ಬಿಟ್ರೆ ಆಗಲ್ಲ ಚೇಷ್ಟೆ ನಡಿಬೇಕಲ್ಲಿ ಪ್ರಯತ್ನ ನಡೀಬೇಕು ಏನೋ ಹಿಂದಿನ ಪ್ರದೇಶವನ್ನು ಬಿಡುವಿಕೆ ಹಾಗೂ ಮುಂದಿನ ಪ್ರದೇಶವನ್ನು ಸೇರುವಿಕೆ ಅನ್ನುವಂತಹ ಪ್ರಯತ್ನ ಆಗಲೇ ಕಾರ್ಯ ಸಿದ್ಧಿಸುವುದು ಅದು ವಿವಿಧಾಷ್ಟ ಪ್ರತ್ಯಕ್ಷೇಷ್ಟ ದೈವಲು ದೈವ ಅಂತ ಪಂಚ ಇಷ್ಟೆಲ್ಲ ಆದರೂ ಕೂಡ ದೈವ ಅಂತ ಇರಲೇಬೇಕು ಆ ಒಂದು ಅದೃಷ್ಟದಿಂದ ನೀವು ಪ್ರತಿಯೊಂದು ಹೋಗ್ತೀರ ದಾರಿಯಲ್ಲಿ ಏನೋ ಒಂದು ಆಯಿತು ಹೋಗ್ಲಿಕ್ಕೆ ಆಗಲೇ ಕಾರ್ಯಸಿತಿ ಆಗಲೇ ಇಲ್ಲ ಆ ಪ್ರತಿಯೊಂದಕ್ಕೂ ಒಂದು ಅಧಿಷ್ಠಾನ ದೇವತೆ ಅನ್ನುವಂಥ ಒಂದು ಅದೃಷ್ಟವಾದಂತಹ ಶಕ್ತಿ ಇದೆ ಪ್ರತಿಯೊಂದು ಇರಲೇಬೇಕು ನಮ್ಗೆ ಕಾಣಲಿಲ್ಲ ಅಷ್ಟೇ ಆ ಫೋರ್ ಅದು ಕೆಲಸ ಮಾಡ್ತಾ ಇರ್ತದೆ ಅಲ್ಲ ಚಲನೆ ಅಂದ್ರೆ ಇಲ್ಲ ಆಗಲಿ ಹೇಳಾಯಿತು ವಿವಿಧಾಶ ಕೃತ ಚೇಷ್ಟಾ ಚೇಷ್ಟ ಅಂದ್ರೆ ಪ್ರಯತ್ನ ಅಥವಾ ಚಲನೆ ಕೈಕಾಲುಗಳು ಸುಮ್ಮನೆ ಹಿಂಪೂತಿದ್ರೆ ಆಗೋದಿಲ್ಲ ಅದು ತನ್ನ ಕಾರ್ಯೋನ್ಮುಖವಾಗಿದೆ ಆವಾಗ ಚಲನೆ ಇಷ್ಟೆಲ್ಲ ನಿಮ್ ಚಲನೆ ಇದ್ದು ನಾನು ಹೋಗ್ತಾ ಇದ್ದೇನೆ ಅಂತ ಕರ್ತ ಹೇಳಿ ಸ್ಟ್ಯಾಂಪ್ ಹಾಕಿಯೂ ಕೂಡ ಅಧಿಷ್ಠಾನ ನಿಮ್ಗೆ ಆರೋಗ್ಯವಾಗಿದ್ರೂ ಕೂಡ ನಿಮ್ಮ ಕರಣಗಳೆಲ್ಲ ಚೆನ್ನಾಗಿದ್ರೂ ಕೂಡ ಕೈಕಾಲುಗಳು ಕಣ್ಣು ಎಲ್ಲ ನೆಟ್ಟಿಗಿದ್ರೂ ಕೂಡ ಆ ದೈವ ಒಂದು ಹೋಗಬಾರದು ಅಂತಿದ್ರೆ ಹೋಗ್ತಾ ಅದೂ ಬೇಕು ಪಂಚಮಂ ದೈವಂ ಇದಿಷ್ಟು ಒಟ್ಟಾಗಿಯೇ ಪ್ರತಿಯೊಂದು ಕರ್ಮಗಳು ಕೂಡ ಪ್ರತಿಯೊಂದು ಕೆಲಸ ಆಗುತ್ತೆ ಶರೀರ ವಾನ್ ಮನೋಭಿರ್ ಯತ್ ಕರ್ಮ ಪ್ರಾರಭದೇ ನರಹ ಮನುಷ್ಯನಾದವನು ಶರೀರ ಮನಸ್ಸು ಇನ್ನಿತರ ಕರಣಗಳಿಂದ ಯಾವುದೇ ಆದಂತಹ ಕರ್ಮವನ್ನು ಪ್ರಾರಂಭಿಸುತ್ತಾನೋ ಆರಂಭಿಸುತ್ತಾನೋ ಮಾಡುತ್ತಾನೆಯೋ ನ್ಯಾಯವ ವಿಪರೀತವ್ವಾ ಧಾರ್ಮಿಕವಾದಂತಹ ಕರ್ಮ ಕಾರ್ಯಗಳೇ ಆಗಲಿ ಒಬ್ಬ ಸಂತ ಮಾಡುವಂತಹ ಕ ಕರ್ಮಗಳೇ ಆಗಲಿ ವಿಪರೀತವ ರಾವಣಾದಿಗಳು ಮಾಡತಕ್ಕಂಥ ಈ ಪೊಲಿಟೀಷಿಯನ್ಸ್ ಮಾಡ್ತಕ್ಕಂತಹ ಕರ್ಮಗಳೇ ಆಗಲಿ ಅವೆಲ್ಲಕ್ಕೂ ಕೂಡ ಪಂಚಯತೆ ತೇತವ ಈ ಐದೇ ಕಾರಣಗಳು ಅವನು ಮಾಡೋದಕ್ಕೂ ಇದೇ ಕಾರಣ ಇವನು ಮಾಡೋದಕ್ಕೂ ಇದೇ ಕಾರಣ ಕಾರಣಗಳು ಐದು ಬೇಕೇ ಬೇಕು ತೇತವ ಕಾರಣಗಳು ಹೇತು ಎಷ್ಟಂಕೃತ ಬುದ್ಧಿರ್ ಲಿಪ್ಯತೆ ಹತ್ವಾಪಿತ ಇಮಾನ್ ಲೋಕ ನ ಹಂತಿ ನ ನಿಬ್ಯತೆ ಸೀಕ್ರೆಟ್ ಈಗ ಇದು ಈಗ ಈ ಐದು ವಸ್ತುಗಳು ಅವುಗಳನ್ನು ನಾವು ಹೇಗೆ ಉಪಯೋಗಿಸ್ತೇವೆ ಅದರ ಮೇಲೆ ನನ್ನ ಬಂಧನ ಹಾಗೂ ಮುಕ್ತಿ ನಿರ್ಭರವಾಗಿ ನಿಂತಿದೆ ಐದೇ ಇರೋದು ಈ ಐದೆ ಯಾವುದೋ ಅಧಿಷ್ಠಾನ ಕರ್ತ ಕರ್ಣ, ಜ್ಯೇಷ್ಠ ದೈವ ಈ ಐದನ್ನೇ ನಾನು ನನ್ನ ಬಂಧನಕ್ಕಾಗಿ ಉಪಯೋಗಿಸ್ಬೋದು ನನ್ನ ಮುಕ್ತಿಗಾಗಲಿ ಉಪಯೋಗಿಸ್ಬೋದು ಹಾಗೆ ಇದರ ಸೀಕ್ರೆಟ್ ಏನು ಇದನ್ನು ಹೇಗೆ ನಾನು ಕರ್ಮ ಮಾಡಿಯೂ ಮಾಡದಂತೆ ಕರ್ಮದಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಅದರ ಬಂಧನದಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಹಗ್ಗವನ್ನು ಉಪಯೋಗಿಸಿ ಹಗ್ಗವನ್ನು ಉಪಯೋಗಿಸಿಕೊಂಡೇ ಹಗ್ಗದಿಂದ ನಾನು ಬಂಧಿಸಲ್ಪಡಬಾರ್ದು ಹಾಗಿರ್ದು ಹೇಗೆ ಮಾಡುವುದು ಕೆಸರಿನಲ್ಲಿ ಹೋಗಿಯೂ ಕೂಡ ಕೆಸರಿನ ಅಂಟಿಸ್ಕೊಳ್ಬಾರ್ದು ಹೇಗೆ ಮಾಡಬೇಕು ನೀರಿನಲ್ಲಿ ಈಜಾಡಿಯೂ ಕೂಡ ನಾನು ಒದ್ದೆ ಮಾಡ್ಕೊಳ್ಬಾರ್ದು ಹೇಗೆ ಮಾಡ್ಕೊಳ್ಬೇಕು ಹೇಗೆ ಮಾಡಿದ್ರೆ ಆಗುತ್ತೆ ಅಂದರೆ ಸೀಕ್ರೆಟ್ ಇಲ್ಲ ಪ್ರತಿಯೊಂದೂ ಕೂಡ ಪ್ರತಿಯೊಂದರಲ್ಲೂ ಆ ಸೀಕ್ರೆಟ್ ಇಲ್ಲ ಅಧಿಷ್ಠಾನ ಸಾಮಾನ್ಯವಾಗಿ ಇಲ್ಲಿರ್ತಕ್ಕಂತಹ ಐದರಲ್ಲಿ ಮುಖ್ಯ ಕಾರಣ ಯಾರು ಅಂದ್ರೆ ಕರ್ತ ಕರ್ತ ಅಹಂ ಬುದ್ಧಿ ಯಾರು ಸ್ಟ್ಯಾಂಪ್ ಹಾಕ್ತಾನೋ ನಂತರ ಈ ಉಳಿದ್ ನಾಲ್ಕಿದೆಯಲ್ಲ ಈ ಉಳಿದ್ ನಾಲ್ಕರಲ್ಲಿ ಮಮ ಬುದ್ಧಿ ನೋಡಿ ಎಲ್ಲಿ ತಿರುಗಿ ವಾಪ ತಂದೇ ಬರ್ತದೆ ಕರ್ತಾದಲ್ಲಿ ಅಹಂ ಬುದ್ಧಿ ನಾನು ಮಾಡ್ತಾ ನಾನು ಹೋಗ್ತಾ ಇದ್ದೇನೆ ಅಂತ ಬುದ್ಧಿ ಈ ಉಳಿದ ನಾಲ್ಕರಲ್ಲಿ ಈ ಕರ್ತ ಮಮ ಬುದ್ಧಿ ಇಟ್ಟಿರ್ತಾನೆ ಯಾಕಂದ್ರೆ ಅಹಂ ಯಾವ್ದು ಒಂದೇ ಇರೋದು ಅಂತ ಗೊತ್ತಿದೆ ನಾನೊಬ್ಬನೇ ನಾನ್ ನಾನೇ ಅಂತ ನಾನ್ ನಾನೇ ಅಂತ ಇನ್ನೊಂದ್ರಲ್ಲೂ ನಾನು ಅಂತ ಯಾವತ್ತು ಹೇಳುದಿಲ್ಲ ಹುಚ್ಚಿನಾಗಿದ್ರೆ ಮಾತ್ರ ಹೇಳ್ತಾರೆ ಯಾವತ್ತೂ ಕೂಡ ನಾನು ನಾನೇ ಇನ್ನು ಉಳಿದಿದ್ದು ಆ ನಾನು ಬಿಟ್ಟು ಇನ್ನು ಉಳಿದಿದ್ರಲ್ಲಿ ನನ್ನದು ಅಂತ ಆಟೋಮೆಟಿಕ್ ಆಗಿ ಬಂದ್ಬಿಡ್ತವೆ ನಾನು ಅಂತೂ ಬರೋದಿದೆ ಯಾವತ್ತು ನನ್ನದು ಅಂತ ಬರುತ್ತೆ ಹಾಗೆ ಅಧಿಷ್ಠಾನ ಈ ಶರೀರ ನನ್ನದು ಕರಣಗಳು ನನ್ನದು ಕರ್ತ ಹೇಳ್ತಾ ಇರೋದು ಕರ್ತ ಎರಡನೇವನು ಇದಾನಲ್ಲ ಎರಡನೇ ಯಾರು ಉಪಕರಣ ಇದಾನದ ಹೇತು ಕಾರಣ ಅವನು ಹೇಳ್ತಾ ಇರೋದು ನಾನು ಕರ್ತ ನಾನು ಮಾಡುವನು ಹಾಗೆ ನೀನು ಸಹಾಯಕರು ಯಾರು ನನ್ನವರು ಯಾರು ಶರೀರ ಅಧಿಷ್ಠಾನ ಕರಣಗಳು ಯಾರು ಪಂಚೇಂದ್ರಿಯ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು ಮನಸ್ಸು ಬುದ್ಧಿ ನನ್ನವು ಹಾಗೆಯೇ ಕರಣ ಆಮೇಲೆ ಪೃಥಕ್ಚೇಷ್ಠ ವಿವಿಧಾಶ ಪೃಥಕ್ ಚೇಷ್ಟ ಬೇರೆ ಬೇರೆ ಚೇಷ್ಟೆಗಳು ಪ್ರಯತ್ನಗಳು ಯಾರದು ನನ್ನದು ನನ್ನದು ದೈವ ನನ್ನದು ನಾನು ನನ್ನದು ಅನ್ನುವಂತಹ ಬುದ್ಧಿಯಿಂದ ಈ ಐದನ್ನು ಉಪಯೋಗಿಸಿಕೊಂಡು ಯಾವುದೇ ಕರ್ಮವನ್ನು ಮಾಡಿದ್ರೂ ಕೂಡ ಅವನು ಆ ಕರ್ಮದಿಂದ ಬದ್ಧನಾಗ್ತಾನ ಈ ಐದು ಈ ಐದೇ ಐದು ಏನು ಹಗ್ಗಗಳಾಗಿ ಅವನಿಗೆ ಕೆಲಸ ಮಾಡ್ತಾನೆ ಈ ಐದು ಅವನಿಗೆ ಐದು ಹಗ್ಗಗಳಾಗಿ ಅವನ ಪಂಚಕೋಶವನ್ನು ಏನ್ಮಾಡ್ತವೆ ದಿಗಿತು ಐದು ಕರೆಕ್ಟ್ ಆಗಿದೆ ಪಂಚಕೋಶ ಈ ಐದು ಅದಕ್ಕೆ ಅದಕ್ಕೆ ಹೇಳ್ತಾನೆ ಅಯ್ಯೋ ನನ್ನ ವಿಧಿಯೇ ಹೇಗ್ ಬಂತದು ಅಯ್ಯೋ ನನ್ನ ವಿಧಿಯೇ ಅಂತ ಈ ಕಲೆಗೆ ಹೊಡ್ಕೊತಾನಲ್ಲ ನನ್ನ ವಿಧಿಯೇ ನನ್ನ ಪ್ರಾರಬ್ಧ ಕರ್ಮವೇ ಅಂತ ಹೇಳ್ತಾನಲ್ಲ ಅಲ್ಲಿ ಸೆಟ್ಲ್ ಆಗಿದೆಯಲ್ಲ ಸೂಕ್ಷ್ಮವಾಗಿ ಇದೆಯಲ್ಲ ನನ್ನದು ಭಾವಿಸ್ತಾನಲ್ಲ ಅವಂದಲ್ಲ ಅದು ಅದೇ ತಾನೆ ಅವಿದ್ಯೆ ಅಂದ್ರೆ ಅದೇ ತಾನೆ ಈಗ ಮೊದಲನೇ ಎರಡನೇ ಅದರಲ್ಲೇ ಶುರುವಾಯ್ತಲ್ಲಿ ಕರ್ತದಿಂದಲೇ ಶುರುವಾಯ್ತಲ್ಲಿ ನಾನು ಅಂತ ಯಾವುದನ್ನ ಇಟ್ಟುಕೊಡ್ತಾನೋ ನನ್ನದು ಅದಕ್ಕೆ ಹೊಂದಿಸ್ಕೊಂಡು ಹೋಗ್ತಾ ಇರ್ತಾನೆ ಹೊಂದಿಸ್ಕೊಂಡು ಹೋಗ್ತಾ ಇರ್ತಾನೆ ಈಗ ಸೀಕ್ರೆಟ್ ಇರೋದು ಅದೇ ಯಾವಾಗ ಈ ನಾನು ಅನ್ನೋದನ್ನ ಉಂತ್ ಸ್ಥಳಕ್ಕೆ ನಾವು ಎತ್ಕೊಂಡು ಹೋಗಕ್ಕೆ ಆಗುದಿಲ್ಲವೋ ಅವಾಗ ಏನ್ ಮಾಡಬೇಕು ನಾನು ಅದನ್ನ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ಬೇಕು ಅದನ್ನ ಬಿಡ್ಲಿಕ್ಕಾಗಿಲ್ಲ ಅಂದ್ರೆ ತ್ಯಜಿಸ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅದನ್ನೇನ್ ಮಾಡ್ಬೇಕು ಅದನ್ನ ಉನ್ನತವಾದಂತಹ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ಬೇಕು ಯಾವುದು ಮಂಗಳಕರವೋ ಶಿವವೋ ಅಂಥದ್ರಲ್ಲಿ ನಾನು ಅನ್ನೋ ಬುದ್ಧಿಯನ್ನ ಇಡಬೇಕು ನನ್ನದು ಅನ್ನುವಂಥ ಬುದ್ಧಿಯನ್ನು ಕೂಡ ಆ ಒಂದು ಉನ್ನತವಾದಂತಹ ಯಾವುದು ಸತ್ಯ ಇದೆಯೋ ಅದಕ್ಕೆ ಸೇರಿದ್ರಲ್ಲಿ ಇಡಬೇಕು ಅವಾಗೇನಾಗತ್ತೆ ಈ ಅಹಂಕಾರ ಅನ್ನೋದು ವಿಸ್ತಾರವಾಗುತ್ತೆ ಅಹಂಕಾರ ಎಷ್ಟೆಷ್ಟು ವಿಸ್ತಾರವಾಗುತ್ತೋ ಸಣ್ಣ ಅಹಂಕಾರ ತತ್ವಯ್ತು ಅನ್ನೋದು ಲೆಕ್ಕ ಸೀಕ್ರೆಟ್ ಅದು ನಾನು ನನ್ನ ಕುಟುಂಬಕ್ಕೆ ಮಾತ್ರ ಆಲೋಚನೆ ಮಾಡ್ತಾ ಇದ್ರೆ ಏನಾಯ್ತು ಅದೇ ನನ್ನ ಕುಟುಂಬದ ಆಲೋಚನೆಯನ್ನು ಬಿಟ್ಟು ಇನ್ನೊಂದು ಸ್ವಲ್ಪ ದೊಡ್ಡ ಮಾಡಿ ನನ್ನ ಸಮಾಜ ನನ್ನ ಸಮಾಜದ ಕುರಿತಾಗಿ ಆಲೋಚನೆ ಮಾಡೋದು ನನ್ನ ಕುಟುಂಬ ಸತ್ೋಯ್ತು ಇಲ್ವ ನನ್ನ ಕುಟುಂಬದ ಆಲೋಚನೆಗೆ ಜಾಗ ಇಲ್ಲ ಅಲ್ಲಿ ಅವನಿಗೆ ಅವನಿಗೆ ಜಾಗ ಇಲ್ಲ ಅಲ್ಲಿ ಆಗ ಅಹಂಕಾರ ಸತ್ತೋಯ್ತು ನನ್ನ ಸಮಾಜದಿಂದ ಅಹಂಕಾರವನ್ನು ತೆಗೆದು ಇನ್ನೂ ದೂರ ಮಾಡಿ ನನ್ನ ರಾಷ್ಟ್ರ ಅಂತ ಅಭಿಮಾನ ಇಟ್ಕೊಳ್ಳಿ ಅವಾಗೇನಾಯ್ತು ನನ್ನ ಚಿಕ್ಕ ಸಮಾಜದ ಅಹಂಕಾರ ಸತ್ತೋಯ್ತು ಯಾಕೆ ಜಾಗ ಇಲ್ಲ ಹಾಗೆ ನನ್ನ ವಿಶ್ವ ಅನ್ನುವಂತಹ ಅಹಂಕಾರ ಯಾವಾಗ ಇನ್ನೂ ಬೆಳೆಸ್ಬಡ್ತೀವೋ ವಿಶ್ವದ ಮಟ್ಟಕ್ಕೆ ಆ ಅಹಂಕಾರವನ್ನ ತಪ್ಪಿಕೊಳ್ತದೋ ಅವಾಗೇನಾಯ್ತು ನನ್ನ ದೇಶ ಅಂತಕ್ಕು ಸತ್ತೋಯ್ತು ಹಾಗೆಯೇ ಈ ಆತ್ಮ ಅನ್ನುವಂತಹ ಏನು ಅಹಂ ಇದೆಯೋ ಅದನ್ನು ಇಟ್ಕೊಂಡ್ರೆ ಉಳಿದಿದ್ದೆಲ್ಲ ಸತ್ತೋಡು ಹೀಗೆ ಹಾಗೆ ಈಗ ಸೀಕ್ರೆಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಭಕ್ತಿ ಭಕ್ತಿ ಯೋಗಿಗಳಿಗೆ ಸೀಕ್ರೆಟ್ ಏನು ಕರ್ಮದಿಂದ ಕರ್ಮ ಬಂಧನದಿಂದ ಪಾರಾಗಲಿಕ್ಕೆ ಸೀಕ್ರೆಟ್ ಏನು ಅಂದರೆ ಅಧ್ಯಾತ್ಮ ರಾಮಾಯಣದ ಕಡೆ ಬರುತ್ತೆ ಭಕ್ತಿಹೀನ ಯತ್ಕಿಂಚಿತ್ ಕೃತ ತತ್ಸರ್ವ भक्तिनवन यार भक्तिलू कूड़ा व्यर्थ कूड़ा अद्मा अल अटूस नमें भक्त योगी अत एक भगवंत हेतने भगवदगी इन कड़े मुत्म कर्म अंत नचमा तानि कर्माणि निबद्धि धनंजय अगर हेत हेतने नान भगवान ननगू कर्मको ऐंध अंत हेतान आ भगवंतू मे कर्मकू भगवं ना हेतीवल भगवंत कर्मान कर्मता ऐंध अचमा तानि कर्मा निबद्धि धनंजय ओ अर्जुन ನನ್ನನ್ನು ಈ ಕರ್ಮಗಳು ನಾನು ಮಾಡ್ತಕ್ಕಂಥ ಕರ್ಮಗಳು ನನ್ನನ್ನು ಬಂಧಿಸುವುದಿಲ್ಲ ನೋಡಿ ಹಾಗೆ ಮಾಡ್ತಾ ಉಂಟು ಬಂಧಿಸದೆ ಇರ್ತಕ್ಕಂತೆ ಮಾಡ್ತಾ ಕರ್ಮ ಉದಾಸೀನವದ ಆಸೀನ ಅಸಕ್ತಂತೇಶು ಕರ್ಮಗಳು ಯಾಕೆ ನಾನು ಆ ಕರ್ಮಗಳಲ್ಲೆಲ್ಲ ಉದಾಸೀನವಾಗಿ ಇರ್ತೇನೆ ಕರ್ಮಗಳು ತಂಪಾಡಿ ತಾವು ನಡ್ಕೊಂಡು ಹೋಗ್ತಾ ಇರುತ್ತೆ ಯುದ್ಧ ಮಾಡಿಸಿದ್ದು ಮಾಡಿಸಿದ್ದೇವೆ ಆದರೆ ಉದಾಸೀನವಾಗಿ ಯುದ್ಧ ಆ ಪಾರ್ಟಿ ಗೆಲ್ಬೇಕಂತಿಲ್ಲ ಈ ಪಾರ್ಟಿ ಸೋಲ್ಬೇಕಂತಿಲ್ಲ ಅಷ್ಟೇ ದೊಡ್ಡ ದೊಡ್ಡದಾಗಿ ಭಾಷಣ ಬಿಗದ ಅಲ್ಲಿ ಎಲ್ಲಿ ಕೌರವರ ಸಭೆಯಲ್ಲಿ ಬಿಗ್ದ ಪಾಂಡವರಿಗೂ ಬಿಗದ ಇಲ್ಲೂ ಕೂಡ ತಾರಕಕ್ಕೇರ್ತು ಅಲ್ಲೂ ಕೂಡ ತಾರಕಕ್ಕೇರ್ತು ಎರಡು ಜಟಾಪಟಿ ಅವನು ಸುಮ್ಮನೆ ಕೂತಿದ್ದ ಉದಾಸೀನವದಾಸೀನಂ ಅಸತ್ತಂ ಯಾವುದಲ್ಲೂ ಅಂಟಿಕೊಳ್ಳಿಲ್ಲ ಘಟೋದ್ಗಜ ಸತ್ತ ಅಭಿಮನ್ಯು ಸತ್ತ ಇವನಿಗೇನು ದುಃಖ ಆಗಲಿಲ್ಲ ಇವನು ಇವನೇ ಚಿಕ್ಕನಲ್ಲಿ ಅವನು ಬೆಳೆಸಿದ್ದು ಎತ್ತಿ ಮುದ್ದಾಡಿದ್ವಿ ಇವನೇನೆ ಕೃಷ್ಣನೇ ಮೋಸದಿಂದ ಕೊಂದ್ರಲ್ಲ ಅವರು ದುಃಖ ಆಗಿಲ್ಲ ದುಃಖವಾಗಲಿಲ್ಲ ಯಾಕಂದ್ರೆ ಮುಂಚೆಯೇ ಅವನು ತಯಾರಾಗಿಯೇ ಬಂದಿದ್ದ ಇದಕ್ಕೆ ಅಸಕ್ತನು ತೇಷು ಕರ್ಮತ್ತು ಆ ಕರ್ಮಗಳೆಲ್ಲ ನಾನು ಅಸಕ್ತನಾಗಿರುವುದರಿಂದ ಆ ಎಲ್ಲ ಕರ್ಮಗಳು ನನಗೆ ಬದಿಸಲಾರವು ಹಾಗಿದ್ರೆ ಕರ್ಣ ಬಂಧನದಿಂದ ಮುಕ್ತನಾದಂತಹ ಭಗವಂತನನ್ನು ಪಡಿಬೇಕಾದ್ರೆ ಈ ಭಕ್ತನಾದ ಅನ್ನೋದು ನಾವು ಹೇಗಿರಬೇಕು ಅಂದರೆ ಅದನ್ನು ಭಗವಂತ ಅದೇ ಅಧ್ಯಾಯದಲ್ಲಿ ಹೇಳ್ತಾನೆ ಯತ್ಕರೋಷಿ ಯದಶ್ನಾಜ್ಜುಹೋಷಿ ದದಾಸಿ ಯತ್ ಎತ್ತಪಸ್ಥಿಸಿ ಕೌಂತೆಯ್ಯ ತತ್ ಪುರುಷು ಮದರ್ಪಣಂ ಏನ್ ಮಾಡಬೇಕು ಯಜ್ಜುಹೋಷಿ ಯತ್ ಕರೋಷಿ ಏನೇನು ಮಾಡ್ತೀಯೋ ಏನೇನು ಮಾಡ್ತೀಯೋ ಅಂದರೆ ಯತ್ ಪದದಿಂದ ಎಲ್ಲವೂ ಸೇರ್ಕೊಟ್ಟು ಇಂಥದ್ದೇಂತಿಲ್ಲ ಉಸರಾಡುವುದು ಇನ್ನಿತರ ಸಾಮಾನ್ಯ ಕರ್ಮಗಳು ಎಲ್ಲವೂ ನೈಸರ್ಗಿಕ ಕರ್ಮಗಳು ಎಲ್ಲವೂ ಸೇರ್ತವೆ ಎತ್ ಕರೋಶಿ ಯದಶ್ನಾ ಏನೇನು ತಿನ್ನುತ್ತೀಯೋ ಎದ್ ಜುಹೋಷಿ ಏನೇನನ್ನ ಹೋಮ ಮಾಡ್ತೀಯೋ ದದಾಸಿ ಎತ್ ಏನೇನನ್ನ ದಾನವಾಗಿ ಕೊಡ್ತೀಯೋ ಎತ್ತು ತಪಸ್ಸಿ ಯಾವ ಯಾವ ತಪಸ್ಸನ್ನು ಮಾಡ್ತೀಯೋ ಸಂಸಾರದಲ್ಲಿ ಕೌಂತೆಯ್ಯ ತತ್ಪುರುಷ ಮದರ್ಪಣ ಎಲ್ಲವನ್ನು ಕೂಡ ನನ್ನಲ್ಲಿ ಅರ್ಥಿಸಿ ಬಿಡು नर्पसीबे अर्पसीबि आगे सीक्रेट शुभाशुभ फल मोक्षसे कर्म बंधन कर्म उत्पत्ति अशुभ पाप कर्म पापद फल याद मोक्षसे कर्म बंधन ಅದರಿಂದ ಹಾಗೂ ಕರ್ಮ ಬಂದದಿಂದ ನೀನು ಮುಕ್ತನಾಗುವೆ ನಿನ್ನನ್ನು ಅವು ಸೋಂಕುವುದೇ ಇಲ್ಲ ಯಾಕೆ ನನಗಾಗಲೇ ನೀನು ಅರ್ಪಿಸ್ಬಿಟ್ಟಿದ್ಯಾ ನನಗಾಗಲೇ ನೀನು ಅರ್ಪಿಸ್ಬಿಟ್ಟಿದ್ಯಾ ಅದೇನಿದ್ರು ನನ್ನನ್ನು ಮುಟ್ಬೇಕು ಅದೇನಿದ್ರು ನನಗೆ ಬರಬೇಕು ಆದ್ರೆ ಸ್ವಭಾವದಿಂದ ನಾನು ಮುಕ್ತ ಆದ್ರಿಂದ ಅವು ನನ್ನನ್ನ ಮುಟ್ಲಿಕ್ಕೆ ಆಗಬೇಕು ಎಲ್ಲೋಯ್ತು ಕರ್ಮ ನೀನ್ ಮಾಡ್ತೀಯ ಆದ್ರೆ ನಿನ್ಗೆ ಯಾವುದು ಸೋಂಕುವುದಿಲ್ಲ ನೀರು ನಿನ್ ಮೇಲೆ ಬಿಡುತ್ತೆ ಆದ್ರೆ ನಿನಗದು ಒದ್ದೆ ಆಗುತ್ತೆ ಬೆಂಕಿ ನಿನ್ನಲ್ಲಿ ಬಿಡುತ್ತೆ ಆದ್ರೂ ನಿನ್ನ ಸುಡುದಿಲ್ಲ ಕೆಸರೊಳಗೆ ಹೋಗಿರ್ತೀಯ ಆದ್ರೂ ನಿನ್ಗ ಇದು ಸಿಕ್ಕ ಸನ್ಯಾಸ ಯೋಗ ಯುಕ್ತ ಸನ್ಯಾಸ ಯೋಗದಿಂದ ಯುಕ್ತನಾಗಿ ನೀನು ಸನ್ಯಾಸ ಯೋಗ ಅಂದ್ರೆ ಆಗಲೇ ಹೇಳಬೇಕು ಕಾವ್ಯ ಕಾವ್ಯಾರಣೆ ಅಲ್ಲ ಸನ್ಯಾಸ ಯೋಗ ಸನ್ಯಾಸ ಯೋಗ ಯುಕ್ತ ಏನು ಸನ್ಯಾಸ ಯೋಗ ಅಂದ್ರೆ ಎರಡನೇದು ನಾನು ಹೇಳದ್ನೆಲ್ಲ ಇಲ್ಲಿ ಯಾವುದೋ ಒಂದು ತಲೆ ಎತ್ಕೊಂಡು ಸ್ಟ್ಯಾಂಪ್ ಹಾಕ್ತಾ ಇರ್ತದ ಕರ್ತಾ ಅಂತ ಅಹಂ ಕರ್ತಾ ನಾನು ಮಾಡ್ತಾ ಇದ್ದೇನೆ ನಾನು ಹೋಗ್ತಾ ಇದ್ದೇನೆ ನಾನು ಉಸಿರಾಡ್ತಾ ಇದ್ದೇನೆ ನಾನು ನೋಡ್ತಾ ಇದ್ದೇನೆ ನಾನು ಕೇಳ್ತಾ ಇದ್ದೇನೆ ಇದರಲ್ಲೂ ನಾನು ನಾನು ನಾನು ನಾನು ಅಂತ ಯಾವನು ಹೇಳ್ತಾ ಇದ್ನೋ ಅವು ನನ್ನ ನ್ಯಾಸ ಬಿಟ್ಬಿಡು ನನ್ನ ಪಾದಗಳಿಗೆ ಅರ್ಪಿಸಿ ಬಿಡು ಹೀಗೆ ಯುಕ್ತ ಆತ್ಮ ಹೀಗೆ ಮಾಡಿದವನಾಗಿ ವಿಮುಕ್ತೋ ಮಾಂ ಉಪಯ್ಯತಿ ನೀನು ಸಂಪೂರ್ಣವಾಗಿ ಕರ್ಮಗಳಿಂದ ಕಾಟಿಕೊಂಡು ವಿಮುಕ್ತ ಮುಕ್ತನಾಗಿ ಮೋಕ್ಷ ನಿನಗೆ ಕೈಯಲ್ಲೇ ಇರುತ್ತೆ ವಿಮುಕ್ತನಾಗಿ ಏನಾಗುತ್ತೆ ಮಾಂಪಿಷ್ಯತಿ ನನ್ನನ್ನು ಹೊಂದುವೆ ಎಂದ ಕರ್ಮಗಳ ಸೀಕ್ರೆಟ್ ಏನು ಅಂದ್ರೆ ಜ್ಞಾನವನ್ನು ಹೊಂದುವುದೇ ಕರ್ಮಗಳ ಸೀಕ್ರೆಟ್ ಅಥವಾ ಭಕ್ತಿಯ ಸ್ವರೂಪನಾದಂತಹ ಭಗವಂತನ ಹೊಂದುವುದೇ ಕರ್ಮಗಳ ಸೀಕ್ರೆಟ್ ನಾವು ಕರ್ಮ ಮಾಡುವುದು ಯಾಕೆ ಸುಖವಾಗಿರೋದಕ್ಕೆ ಹೌದೌದು ಯಾರು ದುಃಖವಾಗಿರೋದಕ್ಕೆ ಕರ್ಮ ಮಾಡ್ತೀನಿ ಅಂತ ಯಾರ ಹೇಳ್ತಾರ ಯಾರು ಹೇಳುಖವಾಗಿರೋದಕ್ಕೆ ಕರ್ಮ ಮಾಡ್ತೇನೆ ಅಂತ ಹೇಳ್ತಾರೆ ಅಂದ್ರೆ ಟು ಅಚೀವ್ ಸಮಥಿಂಗ್ ಅಂತ ಏನನ್ನು ಪಡಿಬೇಕು ಸುಖವನ್ನು ಪಡೆಯಬೇಕು ಅಂತ ನೀವು ಕರ್ಮ ಮಾಡ್ತೀರ ಪ್ರತಿಯೊಂದು ಕರ್ಮವನ್ನು ಅದಕ್ಕೆ ಮಾಡೋದು ಯಾವಾಗ ಸುಖವೇ ನಾನು ಅಂತ ಗೊತ್ತಾದ್ರೆ ಕರ್ಮ ಯಾಕೆ ಮಾಡಬೇಕು ಸುಖ ಸ್ವರೂಪವೇ ನಾನು ಅಥವಾ ನನ್ನಲ್ಲಿ ಇರ್ತಕ್ಕಂತಹ ಪರಮಾತ್ಮ ಅಂತ ಒಮ್ಮೆ ಗೊತ್ತಾಗ್ಬಿಟ್ರೆ ಗೊತ್ತಾಯ್ತು ಅಂದ್ರೆ ಅಂದು ಹೋಗಿ ಬಂದ್ಬಿಟ್ರೆ ಆ ಕರ್ಮ ಯಾಕೆ ಮಾಡಿ ಬಿದ್ದೋಗ್ಬಿಡ್ತದೆ ಬಿದ್ದೋಗ್ಬಿಡುತ್ತೆ ಅದನ್ನೇ ನಮ್ಮ ಸಂಸ್ಕೃತದಲ್ಲಿ ಒಂದು ನ್ಯಾಯ ಹೇಳ್ತಾರೆ ಅರ್ಕೇ ಚೇನ್ ಮಧು ಬಿಂದೇತ ಪರ್ವತಂ ವ್ರಜೇತ ಅಂತ ಮನೆಯ ಮೂಲೆಯಲ್ಲೇ ಜೇನುತುಪ್ಪ ಇರಬೇಕಾದ್ರೆ ಅದನ್ನು ಸಂಪಾದನೆ ಮಾಡ್ಬೇಕಂತ ಯಾರು ಕಷ್ಟಪಟ್ಟು ಆ ಕಾಡಿನಿಂದ ತುಂಬಿರುವಂತಹ ಪರ್ವತಗಳಿಗೆ ಅರಿತಾನೆ ಜೇನನ್ನು ಸಂಪಾದನೆ ಮಾಡ್ಬೇಕಂತ ಯಾರು ಹೋಗ್ತಾರೆ ಮೂರ್ಖ ಹೋಗ್ನೆ ಹೋಗ್ತಾನೆ ಮತಿ ಜೇಡಿ ಹೋಗ್ನೆ ಹೋಗ್ತಾನೆ ಮನೆಯ ಇದರಲ್ಲೇ ಒಂದು ಜೇಡಿ ತುಂಬಿದೆ ಯಾವುದೋ ಜನ್ ತುಪ್ಪ ಯಾವಾಗ ಬೇಕಾಗ ತಗೊಳ್ಬಹುದು ಯಾವಾಗ ಅಧ್ಯಾನ ಬಂದ್ಬಿಡುತ್ತೋನ್ಗೆ ನನ್ನ ಮನೆಯ ಮೂಲೆಯಲ್ಲೇ ಆ ಮಧು ಇದೆ ಜೆನ್ ಇದೆ ನನ್ನ ಹೃದಯದ ಮಧ್ಯದಲ್ಲಿ ಆ ಆ ಮಧು ಆದಂತಹ ಭಗವಂತ ಇದ್ದಾನೆ ಅವನಿಗೆ ಹೆಸ್ರೆ ಭಗವಂತನ ಹೆಸರು ಮಧು ಅಂತ ಭಗವಂತನ ಹೆಸರು ಮಧು ಅಂತ ಅವನೇ ಅವನನ್ನೇ ವೇದದಲ್ಲಿ ಮಧ್ವ ಅಂತ ಕರೀತಾರೆ ಅವನನ್ನೇ ವೇದದಲ್ಲಿ ಮಧ್ವ ಅಂತ ಕರೀತಾರೆ ಯಾಕಂದ್ರೆ ಮಧು ಸ್ವರೂಪ ಅವನು ಜೇನು ಸ್ವರೂಪ ಹೇಗೆ ಮಧುವು ಪ್ರತಿಯೊಂದು ಹೂವಿನ ಸಾರವೋ ಹಾಗೆ ಎಲ್ಲ ಸುಖದ ಸಾರ ಭಗವಂತ ಭಗವಂತ ಎಲ್ಲ ಸುಖದ ಸಾರ ನಮ್ಗೆ ಗೊತ್ತಿಲ್ಲ ಸುಖದ ಸಾರ ಬಿಟ್ಬಿಟ್ಟು ನಾವು ಒಂದು ಹೂವಿನ ಇನ್ನೊಂದು ಹೋಗ್ತಾ ಇದ್ದೇವೆ ಒಂದು ಆ ವಿಷಯವಸ್ತುವಿನ ಇನ್ನೊಂದು ವಿಷಯ ವಸ್ತು ಬೇರೆ ಯಾರು ಕೂತ್ಕೊಂಡು ಹೋಗಿದ್ದಾರೆ ಇವನು ಬರೀ ಮೂರ್ತಿಯನ್ನ ಆ ಹೂವಿನ ಕೇಸರಗಳಿಂದ ಇದು ಮಾಡ್ಕೊಂಡಿದ್ದೇ ಬಂತು ಎಲ್ಲ ಮೆತ್ಕೊಂಡಿದ್ದೇ ಬಂತು ಮಂಗ ಬೆಣ್ಣೆ ತಗೊಂಡು ಹೋಗಾಯಿತು ಇವನು ಮೂತಿಗೆ ವರ್ತಿಯಾಯ್ತು ಇವನು ಅಹಂ ಕರ್ತ ನಾನು ಅನುಭವಿಸಿದೆ ಅಂತ ಹೇಳಿದ ಮೂರ್ಖ ಸಿಕ್ಕಾಕೊಂಡ ಇನ್ನೊಬ್ಬ ಅನುಭವಿಸ್ತಾ ಇವನ್ ಮೇಲೆ ಇಟ್ಟ ಇವನ್ ಸಿಕ್ಕಾಕೊಂಡ ಇವನ್ ಸಿಕ್ಕಾಕೊಂಡ ಹಾಗೆಯೇ ಇಲ್ಲೂ ಕೂಡ ಸೀಕ್ರೆಟ್ ಏನು ಅಂದ್ರೆ ಎರಡನೇ ವಿಧಾನ ಕರ್ತ ಆ ಕರ್ತ ನಾನು ಅನ್ನೋದು ಬಿಟ್ಟು ನೀನು ಅಂತ ಆಗ್ಬೇಕು ನೀನು ಅಂತ ಆದಾಗ ಏನಾಗುತ್ತೆ ಉಳಿದಿದ್ದೆಲ್ಲದೂ ಕೂಡ ರಿಲೇಷನ್ ಚೇಂಜ್ ಆಗುತ್ತೆ ಯಾವುದು ಅಧಿಷ್ಠಾನದಲ್ಲಿ ರಿಲೇಶನ್ ಚೇಂಜ್ ಆಯ್ತು ಶರೀರ ಯಾರ್ದು ನಿಂದು ಯಾವಾಗ ನಾನು ಅನ್ನೋದ ನೀನು ಆಗ್ಯೋ ಕರ್ಣಗಳು ಏನಾಯ್ತು ಉಳಿದಿದ್ದೆಲ್ಲ ಚೇಂಜ್ ಆಯ್ತು ಆಟೋಮೆಟಿಕ್ ಆಗಿ ಶರೀರ ಯಾರ್ದು ನಂದಲ್ಲ ಯಾಕೆ ಇಲ್ಲಿ ನಾನೇ ಇಲ್ಲ ನೀನಿದ್ಯಾ ಹಾಗೆ ಶರೀರ ಯಾರ್ದು ನಿಂದು ಕರ್ಣ ಯಾರ್ದು ಮೂರನೇದು ಜಂಪ್ ಮಾಡಿ ಕರ್ಣ ಯಾರ್ದು ನಿಂದು ಹಾಗಿದ್ರೆ ಆ ಕರಣಗಳಿಂದ ಮಾಡತಕ್ಕಂತಹ ವಿವಿಧ ಚೇಷ್ಟೆಗಳು ಬೇರೆ ಬೇರೆ ಚೇಷ್ಟೆಗಳು ಯಾರು ನಿಂದು ಹಾಗಿದ್ರೆ ದೈವ ಎಲ್ಲಿ ಅದು ನಿಂದೆ ನಂದ ಇಲ್ಲಿ ಇಲ್ವೇ ಅಲ್ವಲ್ಲ ಏನೇ ಆಗಲಿ ಶುಭ ಆಗಲಿ ಅಶುಭ ಆಗಲಿ ನಿಂದೆ ದೈವವೇ ಇಲ್ಲ ದೈವವೇ ಹೀಗೆ ನನ್ನದ್ರಿಂದ ನಿನ್ನದ ಆಗಿ ಇದೇ ಇದನ್ನು ಯಾರು ಹೇಳ್ಕೊಡ್ತಾರೆ ಅಂದ್ರೆ ಈ ಭಕ್ತರು ಹೇಳ್ಕೊಡ್ತಾರೆ ಈ ಭಗವತ್ ಭಕ್ತರು ಏಕಾಂತಿ ಭಕ್ತರು ಈ ರಹಸ್ಯವನ್ನು ಹೇಳ್ಕೊಡ್ತಾರೆ ಸಾಮಾನ್ಯವಾದಂತಹ ಅಕರ್ಮವೂ ಕೂಡ ಅಕರ್ಮವೂ ಕೂಡ ಹೇಗೆ ಸುಕರ್ಮ ಮಾಡುವುದು ಅಂತ ಅದನ್ನು ಸುಕರ್ಮ ಮಾಡುವುದು ಅಂತ ಸುಕರ್ಮ ಅಂದ್ರೆ ಯಾವುದು ಯಾವ ಕರ್ಮದಿಂದ ಮುಕ್ತಿ ಲಭಿಸುತ್ತದೆಯೋ ಯಾವ ಹಗ್ಗವು ನನ್ನನ್ನು ಬಂಧಿಸುವುದಕ್ಕೆ ಬಂದಂತಹ ಹಗ್ಗವನ್ನು ಹೇಗೆ ನಾನು ಅದನ್ನೇ ನನ್ನ ಮುಕ್ತಿಗಾಗಿ ಉಪಯೋಗಿಸ್ತೇನೆಯೋ ಆ ರಹಸ್ಯವೇ ಸುಕರ್ಮ ಆ ಸುಕರ್ಮವನ್ನ ಹೇಳ್ತಕ್ಕಂಥವ್ರೆ ಈ ಭಗವದ್ಭಕ್ತ ಹೀಗಾಗಿ ಸುಕರ್ಮೀ ಕರ್ವಂತಿ ಸುಕರ್ಮಿ ಕುರುವಂತಿ ಕರ್ಮ ಎಲ್ಲ ಕರ್ಮಗಳನ್ನೂ ಕೂಡ ಸಾಮಾನ್ಯವಾದಂತಹ ಕರ್ಮಗಳನ್ನು ಕೂಡ ಹೇಗೆ ಸುಕರ್ಮ ಮಾಡುವುದು ಅದನ್ನು ಅವರು ಹೇಳ್ಕೊಡ್ತಾರೆ ಇದನ್ನೇ ನಮಗೆ ಯಜ್ಞದ ಆಚರತೆ ಶ್ರೇಷ್ಠ ತತ್ವ ದೈವೇತರೋ ಜನ ಅವರನ್ನು ನೋಡಿ ನಾವು ತಿಳ್ಕೊಡ್ತೇವೆ ಓ ಯಾವ ಕರ್ಮವನ್ನು ನಾವು ಮಾಡಬೇಕು ಯಾವುದನ್ನು ಮಾಡುವ ಅದನ್ನೇ ಚೈತ್ರಿಯೋಪನಿಷತ್ನಲ್ಲಿ ಶಿಷ್ಯನಾದವರಿಗೆ ಹೋಗಬೇಕಾದ್ರೆ ಗುರು ಅಂತ ಆ ಶಿಷ್ಯನಿಗೆ ಹೇಳ್ತಾನೆ ಒಂದು ವೇಳೆ ನಿನಗೆ ಕರ್ಮದಲ್ಲಿ ಮುಂದೆ ಸಂಸಾರವನ್ನು ನಡೆಸುವಂತಹ ಸಮಯದಲ್ಲಿ ನಿನಗೆ ಯಾವ ಕರ್ಮ ಮಾಡಬೇಕು ಯಾವ ಕರ್ಮ ಮಾಡಬಾರ್ದು ಅನ್ನುವಂಥ ವಿಷಯದಲ್ಲಿ ಸಂಶಯ ಉಂಟಾದರೆ ಅಥ ಯದಿತೆ ಕರ್ಮ ವಿಚಿಕಿತ್ಸಾವ ಅದು ಶುರುವಾಗುತ್ತೆ ವೇದದ ಪಂಕ್ತಿಗಳು ಸಂಶಯ ಉಂಟಾದರೆ ಏನ್ ಮಾಡಬೇಕು ಅಲ್ಲಿರ್ತಕ್ಕಂತಹ ಬ್ರಾಹ್ಮಣ ಸಮ್ಮರ್ಶಿನ ಅಲೂಕ್ಷಾಹ ಅಂಥವರನ್ನು ಹೋಗಿ ಕಾಣು ಬ್ರಾಹ್ಮಣ ಯಾರು ಈ ಭಕ್ತರು ಜ್ಞಾನಿಗಳು ಅಂಥವ್ರು ಅಲೂಕ್ಷಾಹ ಅಂದ್ರೆ ದಯಾಳು ಆದವರು ರೂಕ್ಷಾ ಅದೇ ಲೂಕ್ಷಾ ಅಂತ ಅಲೂಕ್ಷಾಹ ಅಂದ್ರೆ ಅರುಕ್ಷಾಹ ಅಂತ ಅರ್ಥ ವೇದದಲ್ಲಿ ಹಾಗೆ ರಕಾರ ಲಕಾರ ರವಾಗಿದೆ ಯಾರು ಕರ್ಮ ವಿಚಿಕಿತ್ತಾಹ ಕರ್ಮವನ್ನು ಚೆನ್ನಾಗಿ ಕರ್ಮದ ಮರ್ಮವನ್ನು ಚೆನ್ನಾಗಿ ಬಲ್ಲವರೋ ಯಾರು ದಯಾಳುಗಳು ಅವರ ಬಳಿಗೆ ಹೋಗಿ ಯಾವುದು ಸರಿ ಯಾವುದು ತಪ್ಪು ಅದನ್ನ ನೀನು ಅವರಿಂದ ತಿಳ್ಕೊಂಡು ಹೇಳುವುದ ಹೀಗೆ ಈ ಭಕ್ತರು ಅಥವಾ ಜ್ಞಾನಿಗಳೇ ನಮಗೆ ಮಾರ್ಗದರ್ಶಕ ಅವರು ಗೊತ್ತಿದೆ ಯಾವ ಕರ್ಮವನ್ನು ಹೇಗೆ ಮಾಡಿದ್ರೆ ಆ ಕರ್ಮದಿಂದ ತಪ್ಪಿಸಿಕೊಳ್ಬಹುದು ಅಂತ ಇಲ್ಲದೆ ಹೋದರೆ ನಾವು ಎಷ್ಟು ಕರ್ಮವನ್ನು ಮಾಡಿದ್ರೂ ಕೂಡ ಪೂಜೆ ಜಪ ತಪ ಧ್ಯಾನ ಯಾವುದನ್ನೇ ಆಗಲಿ ಭಕ್ತಿ ಇಲ್ಲದೆ ಮಾಡಿದರೆ ಏನಾಗುತ್ತೆ ಅವೆಲ್ಲವೂ ಕೂಡ ಕರ್ಮವಾಗುತ್ತೆ ಅಕರ್ಮವಾಗುತ್ತೆ ಅಥವಾ ವಿಕರ್ಮವಾಗುತ್ತೆ ಕೆಲವೊಮ್ಮೆ ಆದ್ದರಿಂದ ಇವೆಲ್ಲದಕ್ಕೂ ಪ್ರತಿಯೊಂದು ಕರ್ಮವನ್ನು ಕೂಡ ಸುಕರ್ಮ ಮಾಡಬೇಕಾದ್ರೆ ಏನ್ ಮಾಡಬೇಕು ಭಕ್ತಿ ಅನ್ನೋದನ್ನ ಅದನ್ನು ನಾವು ಬೆರೆಸಬೇಕು ಆ ಭಕ್ತಿಯನ್ನು ಬೆರೆಸಿದಾಗ ಮಾತ್ರ ಏನಾಗುತ್ತೆ ಸುಕರ್ಮವಾಗುತ್ತೆ ಅದನ್ನು ಹೇಳ್ಕೊಡೋದು ಈ ಮೊತ್ತವು ನಂತರ ಸತ್ಶಾಸ್ತ್ರೀಕರುವಂತೆ ಶಾಸ್ತ್ರಾಣಿ ಸಾಮಾನ್ಯ ಶಾಸ್ತ್ರಗಳನ್ನೂ ಕೂಡ ಅಥವಾ ಇಲ್ಲಿ ಶಾಸ್ತ್ರ ಅಂತ ಹೇಳಿದ್ರೆ ವೇದಗಳು ಮಾತ್ರ ವೇದಗಳೇ ಶಾಸ್ತ್ರಗಳು ಎಲ್ಲ ಶಾಸ್ತ್ರಗಳು ಕೂಡ ವೇದವನ್ನು ಅನುಸರಿಸಿ ಇದ್ರೆ ಮಾತ್ರ ಅವು ಶಾಸ್ತ್ರಗಳು ಇಲ್ಲದೆ ಹೋದ ಶಾಸ್ತ್ರಗಳಲ್ಲ ಅವು ಅವೆಲ್ಲ ಕೇವಲ ಅಕ್ಷರಗಳ ರಾಶಿ ಅಷ್ಟೆ ಯಾವ ಬೆಳೆಯುವುದಿಲ್ಲ ಬೇಕಾದಷ್ಟು ಪುಸ್ತಕಗಳನ್ನು ಬರೆದಿರ್ಬೋದು ಏನು ಬೇಕಾದ್ರೂ ಮಾಡಿರ್ಬೋದು ಆದರೆ ಎಷ್ಟು ಪಾಂಡಿತ್ಯ ಇರ್ಬೋದು ಆದರೆ ಅವೆಲ್ಲ ಕೇವಲ ಏನು ಒಂದು ಕತ್ತೆಯ ಅರಚುವಿಕೆ ಅಂತ ಹೇಳ್ಬೋದು ಅಷ್ಟೆ ಹಾಗಿದ್ರೆ ಈ ಶಾಸ್ತ್ರಗಳನ್ನ ಸಚ್ಚಾಸ್ತ್ರ ಆಹಾ ಒಳ್ಳೆಯ ಶಾಸ್ತ್ರಗಳು ಅಂತ ಜನರು ಹೇಳಬೇಕಾದ್ರೆ ಅದಕ್ಕೊಂದು ಕಾರಣ ಇದೆಯಲ್ಲ ಯಾವುದೋ ಒಂದು ಮಾನವನ್ನ ಇಟ್ಕೊಂಡು ಮೆಜರ್ಮೆಂಟ್ ಅನ್ನ ಇಟ್ಕೊಂಡು ಸ್ಕೇಲನ್ನು ಇಟ್ಕೊಂಡು ಜನರು ಹೇಳ್ತಾರಲ್ಲ ಇದು ಒಳ್ಳೆಯ ಶಾಸ್ತ್ರ ಇದನ್ನ ಮಾಡೋದ್ರಿಂದ ನಮ್ಗೆ ಸಿದ್ಧಿಯಾಗುತ್ತೆ ಇದನ್ನ ಮಾಡೋದ್ರಿಂದ ಭಕ್ತಿ ಉಂಟಾಗುತ್ತೆ ಇದನ್ನ ಮಾಡೋದ್ರಿಂದ ಜ್ಞಾನ ಸಿಧಿಸಿರ್ತೀರಿ ಅಂತ ಹೇಳ್ತಾರಲ್ಲ ಅದಕ್ಕೆ ಕಾರಣ ಯಾರು ಅಂದ್ರೆ ಈ ಜ್ಞಾನಿಗಳು ಅಥವಾ ಈ ಭಕ್ತರು ಹೇಗೆ ಅಂದ್ರೆ ಈ ಶಾಸ್ತ್ರಗಳಲ್ಲಿ ಅನೇಕ ವಿಷಯಗಳು ಹೇಳಲ್ಪಟ್ಟಿದೆ ಶಾಸ್ತ್ರಗಳು ಅಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೊಳ್ಬೇಕು ಶಾಸು ಅನುಶಿಷ್ಟವು ಅಂತ ಧಾತು ಯಾವುದು ಅನುಶಾಸನ ಮಾಡ್ತದೆಯೋ ಹೀಗೀಗೆ ಮಾಡಬೇಕು ಹೀಗೀಗೆ ಮಾಡಬಾರ್ದು ಅಂತ ಅನುಶಾಸನ ಮಾಡುವುದೇ ಶಾಸ್ತ್ರ ಶಾಸ್ತಿ ಯತ್ ಶಾಸ್ತಿ ಏನ ಇತಿ ಶಾಸ್ತ್ರ ಯಾವುದು ಹೇಳುತ್ತದೆಯೋ ಉಪದೇಶ ಮಾಡುತ್ತದೆಯೋ ಅದೇ ಶಾಸ್ತ್ರ ಹೀಗೆ ಮಾಡಿದರೆ ನೀನು ಗುರಿಯನ್ನು ಸೇರುವೆ ಹೀಗೆ ಮಾಡಿದ್ರೆ ನೀನು ಗುರಿಯಿಂದ ವಿಮುಖನಾಗುವೆ ಅಂತ ಯಾವುದು ಮಾರ್ಗದರ್ಶನವನ್ನು ನೀಡುತ್ತದೆಯೋ ಅದೇ ಶಾಸ್ತ್ರ ಅನೇಕ ಸಾಧುಸಂತರು ತಮ್ಮ ಜೀವನದ ಅನುಭವಗಳನ್ನು ವರಗೆ ಹಚ್ಚಿ ಈ ಮಾರ್ಗದಲ್ಲಿ ಹೋದರೆ ನೀವು ಗುರಿಯನ್ನು ಸೇರುವಿ ಅಂತ ಹೇಳಿ ಬರೆದಿಟ್ಟಿದ್ದಾರೆ ಆ ಬರೆದಿರುವಂತಹ ಶಬ್ದಗಳೇ ನಾವು ಓದುವಾಗ ಶಾಸ್ತ್ರಗಳು ನಮಗೆ ನಮಗೆ ಮಾರ್ಗದರ್ಶನವನ್ನು ನೀಡ್ತವೆ ನಮಗೆ ಮಾರ್ಗದರ್ಶನವನ್ನು ನಮ್ಮ ಮಾರ್ಗದಲ್ಲಿ ದರ್ಶನವನ್ನು ನೀಡ್ತವೆ ಹೀಗಾಗಿ ಅವು ಶಾಸ್ತ್ರಗಳು ಹಾಗೆಯೇ ವೇದಗಳು ಅವುಗಳು ಕೂಡ ಶಾಸ್ತ್ರಗಳು ಈಗ ಒಂದು ವೇಳೆ ಒಂದು ವೇಳೆ ನಮಗೆ ಯಾರೂ ಕೂಡ ಮಾರ್ಗದರ್ಶಕರು ಇಲ್ಲ ನಾವು ಯಾವ ಜ್ಞಾನಿಗಳನ್ನು ನೋಡಿಲ್ಲ ಯಾವ ಭಕ್ತರ ಒಂದು ಏನು ಜೀವನದಲ್ಲಿ ಜೀವನದ ಘಟನೆಗಳನ್ನು ನಾವು ಕೇಳಿಲ್ಲ ನಮ್ಗೆ ಗೊತ್ತೇ ಇಲ್ಲ ಯಾವ ಭಕ್ತರು ಇಲ್ಲ ಅಂತ ಇಟ್ಕೋಣ ಭಕ್ತಿ ಶಾಸ್ತ್ರವೇ ಇಲ್ಲ ಅಂತ ಇಟ್ಕೋಣ ಮಾಯ ಆಯಿತು ಅಂತ ಆಗ ಮನಸ್ಸಿನಲ್ಲಿ ನಮ್ಗೆ ಸಂಶಯ ಇದೆಲ್ಲ ಏನೋ ದೊಡ್ಡ ದೊಡ್ಡದಾಗಿ ಹೇಳ್ಬಿಟ್ಟಿದ್ದಾರೆ ಷಟ್ಚಕ್ರ ಅಂತೆ ಅದಂತೆ ಇದಂತೆ ಇದನ್ನೆಲ್ಲ ಯಾರೀ ಅನುಭವ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರ ಇಲ್ವಾ ಹೇಳ್ತಾರಲ್ಲ ಯಾಕಂದ್ರೆ ಎಲ್ಲ ಎಟುಕದೇ ಇರ್ತಕ್ಕಂತಹ ಶಕ್ತಿಗಳು ಅನುಭವಗಳು ಎಟುಕದೇ ಇರ್ತಕ್ಕಂತ ಅನುಭವಗಳು ಏನ್ ರೀ ಗ್ಯಾರಂಟಿ ಇದನ್ನೆಲ್ಲ ಮಾಡಿದ್ರೆ ಇದನ್ನೆಲ್ಲ ಮಾಡಿದ್ರೆ ನಮಗೆ ಸಿದ್ಧಿ ಸಿಗುತ್ತೆ ನಮ್ಮ ಭಕ್ತಿ ಸಿಗುತ್ತೆ ಅಂತ ಏನ್ ರೀ ಗ್ಯಾರಂಟಿ ಆಗ ಭಕ್ತ ಹೇಳ್ತಾನೆ नानी दारियादे रीति इलाल सत्य चाचू तपद आक्षर नूर के नूर सत्य नान जीवन पालस पालस हम इला सत्यु आगे शास्त्र के बल्लेवन हम हाँ हाउ सत्य हो सास्त्र सत्य आव शास्त्र सास्त्र के सत्वं पद जोड़ने ಸತ್ಯ ಅನ್ನುವಂತಹ ಪದ ಜೋಡ್ ಆಯಿತು ಆ ಸತ್ಯ ಅನ್ನುವಂಥ ಪದ ಜೋಡ್ ಆದಾಗ ಏನಾಯಿತು ಈ ನೋಡಿದಂತಹ ಸಾಮಾನ್ಯ ಮನುಷ್ಯರ ಮನಸ್ಸಲ್ಲಿ ಶ್ರದ್ಧೆ ಹೊರತು ಈ ತಮಾಷೆ ನೋಡಿ ಈ ಶ್ರದ್ಧೆ ನಾನು ಹೇಳಿದ್ದೇನೆ ಅನೇಕರಿಗೆ ಈ ಶ್ರದ್ಧೆ ಹಿಂದಿರುವಂತಹ ಆ ಅಕ್ಷರಗಳಲ್ಲಿ ಇರ್ತಕ್ಕಂಥ ಸತ್ಯವೆ ಶ್ರದ್ಧಾ ಅಂದರೆ ಏನು ಗೊತ್ತಾ ಅದು ಎರಡು ಶತದಿಂದ ಶ್ರಮಾನ ಸತ್ಯಂ ಅಂತ ನಿರುಕ್ತ ಹೇಳುತ್ತೆ ನಿರುಕ್ತ ಅಂದ್ರೆ ವೇದದ ಡಿಕ್ಷನರಿ ಅಂತ ಯಾಸ್ಕಾಚಾರ ಬರಬೇಕು ಏನು ಹೇಳುತ್ತೆ ಶತ್ ಅಂದ್ರೆ ಸತ್ಯ ಅಂತ ಸತ್ಯವನ್ನು ತನ್ನಲ್ಲಿ ಧರಿಸಿರುವುದೇ ಶ್ರದ್ಧಾ ಸತ್ಯವನ್ನು ತನ್ನಲ್ಲಿ ತನ್ನ ಗರ್ಭದಲ್ಲಿ ಧರಿಸಿರುವುದೇ ಶ್ರದ್ಧಾ ಅಂತ ಯಾವ ಮಹಾತ್ಮರ ಮಾತುಗಳು ಯಾವ ಶಾಸ್ತ್ರದ ವಾಕ್ಯಗಳನ್ನು ನಾವು ವಿಶ್ವಾಸ ಮಾಡಿ ಹೋಗಿ ಗುರಿಯನ್ನು ಮುಟ್ಟಿ ಅದು ಸತ್ಯ ಅಂತ ಕಂಡುಕೊಳ್ತೇವೋ ಆ ನಂಬಿಕೆ ಸಂದೇ ಯಾವ ಬೀದಿ ಬಸವನ ಮಾತುಗಳನ್ನು ಕೇಳಿ ನಾವು ಅದನ್ನು ಅನುಷ್ಠಾನ ಮಾಡಿ ಅದನ್ನು ಮಾಡಿ ಅದು ಹೋಗಿ ಓ ಇದು ಸುಳ್ಳು ಅಂತ ಗೊತ್ತಾಯಿತು ಆ ಒಂದು ನಂಬಿಕೆ ಇದೆ ಅದರ ನಂಬಿಕೆ ಅದು ವಿಶ್ವಾಸ ಹೀಗೆ ವಿಶ್ವಾಸಕ್ಕೂ ಅಥವಾ ನಂಬಿಕೆಗೂ ಶ್ರದ್ಧೆಗೂ ಇರತಕ್ಕಂಥ ವ್ಯತ್ಯಾಸ ಎಲ್ಲ ವಿಶ್ವಾಸಗಳು ಎಲ್ಲ ನಂಬಿಕೆಗಳು ನಿಜವಾಗಿರಬೇಕು ಅಂತಿಲ್ಲ ಆದರೆ ಯಾವ ವಿಶ್ವಾಸ ಅಥವಾ ನಂಬಿಕೆಗಳು ಅದನ್ನು ಅನುಸರಿಸುವಾಗ ಗುರಿ ಮುಟ್ಟಿದ ಮೇಲೆ ಗೊತ್ತಾಗುತ್ತೋ ಇದು ಸತ್ಯ ಅಂತ ಅಂತಹ ನಂಬಿಕೆಗಳು ವಿಶ್ವಾಸಗಳು ಶ್ರದ್ಧೆ ಯಾಕೆಂದ್ರೆ ಪ್ರೂವ್ಡ್ ಆಯಿತು ಪ್ರೂವ್ಡ್ ಆಯಿತು ಸತ್ಯ ಅಂತ ಆಯ್ತು ಆ ವಿಶ್ವಾಸ ಆ ಶ ಆ ಒಂದು ನಂಬಿಕೆ ಸತ್ಯ ಓ ಹೌದು ನಿಜವಾಗ್ಲೂ ಹೇಳಿದ್ದಾರೆ ಇವರು ಇವರು ಹೇಳಿದ್ ನಿಜಾರಿ ಅಲ್ಲಿ ತನಕ ನಂಬುದಲ್ಲ ಆ ನಂಬಿಕೆ ದೃಢವಾಯಿತು ಸತ್ಯವಾಯಿತು ಸತ್ಯವಾಗಿ ಪರಿಣಮಿಸ್ತು ಹೀಗಾಗಿ ಅಂತಹ ನಂಬಿಕೆಗಳು ಶ್ರದ್ಧೆ ಹಾಗೆಯೇ ಜನರ ಮನಸ್ಸಿನಲ್ಲಿ ಶ್ರದ್ಧೆ ಮೂಡಬೇಕಾದ್ರೆ ಒಂದು ಶಾಸ್ತ್ರದ ಕುರಿತಾಗಿ ಅದನ್ನ ಹಿಂದೆ ಇರ್ತಕ್ಕಂಥ ಆಚಾರ್ಯರು ಭಕ್ತರು ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿ ಸಿದ್ಧಿಯನ್ನು ಪಡೆದಿರಬೇಕು ಆಗ ಮಾತ್ರ ಆ ಶಾಸ್ತ್ರಗಳು ಸತ್ ಶಾಸ್ತ್ರಗಳು ಅಂತ ಹೇಳಿಕೊಡ್ತವೆ ಇಲ್ಲೆ ಹೋದ್ರೆ ಏನು ಮಾಡಿದ್ರು ಕೂಡ ಇದರಲ್ಲಿ ಜನರಿಗೆ ಶ್ರದ್ಧೆ ಉಂಟಾಗುವುದಿಲ್ಲ ಸಂಶಯ ಹಾಗೇ ಇರುತ್ತೆ ಯಾವಾಗ ನಮ್ಮ ಮಹಾತ್ಬರ ಭಕ್ತರ ಮೀರಾಬಾಯಿ ಅಥವಾ ತುಳಸಿದ ಕಬೀರು ನಾನಕ ಅಥವಾ ಇನ್ಯಾವುದೇ ಭಕ್ತರ ಜೀವನವನ್ನು ನೋಡಿ ನಾವು ಶಾಸ್ತ್ರವನ್ನು ಓದ್ದಾಗ ಅಲ್ಲ ತಾಳೆ ಆಗ್ತಾ ಇದ್ದೀವಿ ತಾಳೆ ಆಗುತ್ತೆ ಎಲ್ಲ ಏನಾಗುತ್ತೆ ತಯಾರಿಯೇ ಆಗುತ್ತೆ ತಾಳೆ ಆಗುತ್ತೆ ಏನಾಗುತ್ತೆ ತಾಳೆ ಏನಾಗುತ್ತೆ ಇದ್ರಲ್ಲಿ ನಂಬಿಕೆ ಹೋಗುದು ಮೇಲೆ ನಂಬಿಕೆ ಬರದಲ್ಲ ಯಾವಾಗಲೂ ಏನು ನಮ್ಮ ಮನಸ್ಸು ಯಾವ ರೀತಿ ಅಂತ ಹೇಳಿದ್ರೆ ಇದು ಪ್ರೂವ್ ಆಗಿರೋ ಸಿದ್ಧಾಂತ ಯಾವುದನ್ನು ಆಚರಿಸಿ ಯಾವ ಆಚರಿಸುತ್ತಾರೋ ನಾವು ಅದನ್ನು ಇಮಿಡಿಯೇಟ್ ಮಾಡ್ತೇವೆ ನಾವು ಅದನ್ನು ಇಮಿಡಿಯೇಟ್ ಮಾಡ್ತೇವೆ ಏನನ್ನ ಹೇಳುತ್ತೇವೆಯೋ ಅದನ್ನು ಇಮಿಡಿಯೇಟ್ ಮಾಡುವುದಿಲ್ಲ ಅದನ್ನು ಆಚರಿಸುವುದಿಲ್ಲ ಸತ್ಯ ಪ್ರಯೋಗ ಮಾಡಿ ನೋಡಿದ್ದಾರೆ ಒಬ್ರು ಸೈಕಾಲಜಿಸ್ಟು ಒಂದಿಷ್ಟು ದೊಡ್ಡ ಸಭೆಯಲ್ಲಿ ನಮ್ಮ ಇನ್ಯಾರ ಇಲ್ಲ ಫೇಮಸ್ ನಮ್ಮ ಎಜುಕೇಶ್ನಲ್ ಸೈಕಾಲಜಿ ಮತ್ತು ಎಜುಕೇಷನ್ ಇದರಲ್ಲಿ ಹೇಳ್ತಿದಂತಹ ಡಾಕ್ಟರ್ ಗುರುರಾಜ್ ಖರ್ಜಗಿ ಅವರು ತಮ್ಮ ಒಂದ ಒಂದು ಭಾಷಣದಲ್ಲಿ ಹೇಳಿದರು ಈ ರೀತಿ ಹೇಗೆ ಅಂತ ಈಗ ನಾನೆಲ್ಲ ಹೇಳ್ತೇನೆ ನೀವೆಲ್ಲ ಏನು ಮಾಡಬೇಕು ತಕ್ಷಣ ತಕ್ಷಣ ಏನು ಮಾಡಬೇಕು ನಿಮ್ಮ ಈ ಅಂಗುಷ್ಟ ಇದೆಯಲ್ಲ ನಿಮ್ಮ ಏನು ನಿಮ್ಮ ಅಂಗುಷ್ಟ ಈ ಅಂಗುಷ್ಟವನ್ನು ನಿಮ್ಮ ಗದ್ದ ಮೇಲೆ ಇಟ್ಕೊಡಿ ನಿಮ್ಮ ಅಂಗುಷ್ಟವನ್ನು ನಿಮ್ಮ ಗಲ್ಲದ ಮೇಲೆ ಇಟ್ಕೊಳ್ಳಿ ಅಂದ್ರು ಎಲ್ಲರೂ ತಕ್ಷಣ ಹೀಗೆ ಮಾಡ ಒಂದು ನಿಮಿಷ ಸುಮ್ಮನೆ ಇದ್ರು ನಾನು ಹೇಳಿದ್ದೇನು ನಿಮ್ಮ ಅಂಗುಷ್ಟವನ್ನು ಗಲ್ಲದ ಮೇಲೆ ಇಟ್ಕೊಳ್ಳಿ ಅಂತ ಅಂಗುಷ್ಟ ಯಾವುದು ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂಗುಷ್ಟ ಇದು ಅಂತ ಇದ ಅಲ್ಲ ಗಲ್ಲ ಅಂದ್ರೆ ಯಾವುದು ಇದು ಇದಾ ಅಲ್ಲ ಹಾಗಿದ್ರೆ ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ತನಕ ಅಂದರೆ ನನ್ನ ಮಾತಿನ ಮೇಲೆ ಗಮನ ಇರಲಿಲ್ಲ ನನ್ನ ಕ್ರಿಯೆ ಮೇಲೆ ಗಮನವನ್ನು ಹರಿಸಿ ನಾನು ಮಾಡಿದ ಹಾಗೆ ಇಮಿಟೇಟ್ ಮಾಡಿದ್ರಿ ಇದು ಶಕ್ತಿ ಅನುಕರಣೆಯ ಶಕ್ತಿ ಅಂದ್ರೆ ಇತ್ತು ಯದ್ಯದ ಆಚರತಿ ಶ್ರೇಷ್ಠ ತತ್ತ ದೇವೇತರೋ ಜನಾ ಅಂದ್ರೆ ಇದೆ ಭಗವಂತ ಹೇಳಿದ್ದಂದ್ರೆ ಇದು ಹೀಗೆ ನಾವು ತಾಳೆ ಮಾಡು ಅದನ್ನ ಇಟ್ಕೊಂಡು ಇದನ್ನ ತಾಳೆ ಮಾಡ್ತೇವೆ ಇದು ಯಾವನೋ ಕಾಡೆಣ್ಣ ಬೀದಿ ಬಸವಣ್ಣ ಬರೆದಿದ್ದಾನೋ ಏನೋ ಯಾರು ಗೊತ್ತು ಯಾರು ಗೊತ್ತು ಯಾವಾಗ ಜ್ವಲಂತವಾಗಿ ನಿದರ್ಶನವಾಗಿ ಅಂತ ಜೀವನವನ್ನು ನೋಡ್ತೇವೆ ಎಲ್ಲ ಎಲ್ಲ ಆಗ್ತಾ ಇದೆಯಲ್ಲ ಎಲ್ಲ ತಾಳೆ ಆಗ್ತಾ ಇದೆಯಲ್ಲ ಅಂದ್ರೆ ಇದು ಸತ್ಯ ಇಲ್ಲಿ ಹೇಳಿರೋದನ್ನ ಇದು ಬರೆದಿರೋದನ್ನ ಸತ್ಯ ಅವಾಗ ಏನಾಯ್ತು ಈ ಶಾಸ್ತ್ರಗಳನ್ನ ಸಚ್ಚಾಸ್ತ್ರವಾಯಿತು ನಮಗೆ ಸಾಮಾನ್ಯ ಜನರಿಗೆ ಸಚ್ಛಾಸ್ತ್ರವಾಯಿತು ಹಾಗಾದ್ರೆ ಈ ಛಚ್ ಇಂತಹ ಗ್ರಂಥಗಳು ಸಚ್ಛಾಸ್ತ್ರವಾಗಬೇಕಾದ್ರೆ ಯಾರು ಕಾರಣವಾದರು ಭಕ್ತರು ಕಾರಣವಾದರು ಹೀಗೆಯೇ ಸಾಮಾನ್ಯವಾದಂತಹ ಬರವಣಿಗೆಗಳನ್ನು ಶಾಸ್ತ್ರಗಳನ್ನು ಕೂಡ ಶಸ್ತ್ರಗಳನ್ನ ಮಾಡುವಂತಹ ಮಹಿಮೆ ಉಳ್ಳವರು ಯಾರು ಈ ಭಕ್ತರು ಇದು ಹೇಗೆ ಇವರಿಗೆ ಸಾಧ್ಯವಾಯಿತು ಹೇಗೆ ಇವರು ಮಾಡೋ ಇಲ್ಲಿ ಅಂದರೆ ಅವರಿಗೆ ಸಾಧ್ಯವಾಯಿತು ಅಂದ್ರೆ ಮುಂದಿನ ಸೂತ್ರದಲ್ಲಿ ಇವರು ಹೇಳ್ತಾ ಇದ್ದಾರೆ ತನ್ಮಯಾ ಅದಕ್ಕೆ ಕಾರಣ ಆಯಿತು ತನ್ಮಯಾಹ ಅದಕ್ಕೋಸ್ಕರ ಸಾಧ್ಯವಾಯಿತು ಈ ತನ್ಮಯಾಹ ಅಂದ್ರೆ ಏನು ಎಲ್ಲರೂ ನಾವು ಕೇಳ್ತೇವೆ ತನ್ಮಯ ತನ್ಮಯ ತನ್ಮಯ ಅಂದ್ರಿ ಸಂಗೀತದಲ್ಲಿ ಇವ್ರು ಅಂತ ಸಂಗೀತದಲ್ಲಿ ತನ್ಮಯತೆ ಇದ್ಬಿಟ್ ಅಂತ ಹಾಗಿದ್ರೆ ಏನು ಎಲ್ಲ ನಾವು ಏನಂದ್ರೆ ನಾವು ಎಷ್ಟೋ ಶಬ್ದಗಳನ್ನು ಬಳಸ್ತೀವಲ್ಲ ಆದ್ರೆ ಹಿಂದಿರುವಂತ ಅರ್ಥಗಳು ಏನು ಅನ್ನೋ ಕೇಳ್ಕೊಂಡು ಬಳಸೋದಿಲ್ಲ ಸುಮ್ಮನೆ ದೊಡ್ಡಮ್ಮ ಚಿಕ್ಕಮ್ಮ ಅಂದ್ರು ಮಾತಾಡೋದು ಕೇಳ್ಕೊಂಡು ಅದನ್ನ ಅದೇ ಇಮಿಟೇಷನ್ ಅಂತ ಹೇಳ್ತೇವೆ ಅಲ್ಲ ಇಮಿಟೇಷನ್ ಮಾಡ್ತೇವೆ ನಮ್ಮ ಎಲ್ಲ ಕ್ರಿಯೆಗಳು ನಮ್ಮ ಎಲ್ಲ ಆಲೋಚನೆಗಳು ನಮ್ಮ ಎಲ್ಲ ಮಾತುಗಳು ಕೂಡ ಇಮಿಟೇಷನ್ ಇಂದ ಬಂದಿರೋದು ಸ್ವತಃ ಬುದ್ಧಿಯಿಂದ ಬಂದಿಲ್ಲ ಪ್ರೂವ್ ಮಾಡ್ಬೋದು ಆಲೋಚನೆ ಮಾಡಿ ನೋಡಿ ಒಂದು ಹೆಜ್ಜೆ ನೀವು ಮುಂದಿಡ್ಬೇಕಾದ್ರೆ ನಿಮ್ಮ ಸ್ಟೈಲು ಯಾರನ್ನ ಅನುಸರಿಸ್ತಾ ಇದೆ ಗೊತ್ತಾಗ್ತದೆ ಹಾಗೆ ಗೊತ್ತಾಗ್ತದೆ ಯಾರೋ ನಿಮ್ಗೆ ದೊಡ್ಡಮ್ಮ ಚಿಕ್ಕಮ್ಮ ಯಾರೋ ನಿಮ್ಮ ಕದ್ದ ಯಾರು ಬಂದ್ಬಿಟ್ಟಿರ್ತಾರೆ ನೋಡಿ ಕ್ರೂರ ತನ್ಮಯ ಹಾ ಅಂದ್ರೆ ಏನು ಇಲ್ಲಿ ತದ್ ಅನ್ನುವಂಥ ಶಬ್ದ ತದ್ ಅಂದ್ರೆ ಭಗವಂತೆ ಓಂ ತತ್ಸದಿತಿ ನಿರ್ದೇಶೋ ರಮ್ಮನಿಗೆ ಮೂರು ಹೆಸರಂತೆ ಭಗವಂತ ಹೇಳಿದರು ಭಗವದೀಯ ಜ್ಞಾನಂದ ಹೇಳಿದ್ರು ಭಗವಂತೆ ಹೇಳಿದರು ಓಂ ತತ್ ಇತಿ ನಿರ್ದೇಶೋ ಓಂ ತತ್ ಸತ್ ಅಂತ ಮೂರು ಹೆಸರು ಅಂತೆ ಭಗವಂತನಿಗೆ ಮೂರಲ್ಲ ಅವರಾರ ಹೆಸರು ಅವನಿಗೆ ಅನಂತ ಹೆಸರುಗಳು ಆದರೆ ಸದ್ಯಕ್ಕೆ ವೇದದಲ್ಲಿ ಹೇಳಿರುವಂತಹ ಹೆಸರುಗಳು ಪ್ರಸಿದ್ಧವಾದಂತಹ ಹೆಸರು ಫೇಮಸ್ ಅಂತ ಹೇಳ್ತಾರಲ್ಲ ಅಂತಹ ಹೆಸರುಗಳು ಯಾವುದು ಫಾರ್ಮಲ್ ನೇಮ್ ಯಾವುದು ಅವನು ಅಂತ ರಿಜಿಸ್ಟ್ರೇಷನ್ನಲ್ಲಿ ಮಾಡ್ಕೊಂಡಿರೋದು ಯಾವ್ದು ಹೆಸರು ಅವರು ಆಧಾರ್ ಕಾರ್ಡಲ್ಲಿ ಅಂದರೆ ಇದು ಓತ್ ಸತ್ ಓಂ ಅನ್ನುವಂತ ಹೇಳಿದ್ರು ತಾಚ ಪ್ರಣವ ತತ್ ಅನ್ನುವಂಥ ಇನ್ನೊಂದ್ರು ತತ್ವಮತಿ ಅನ್ವಲಿಯ ತತ್ ಸತ್ ಸದೇವ ಸೌಮ್ಯ ಇದು ಅಗ್ರ ಆಸೀತ್ ಎಲ್ಲ ಉಪನಿಷತ್ ವಾಕ್ಯಗಳು ಸತ್ಯಂ ಜ್ಯಾನವನ ತಂಬ್ರಹ್ಮ ಈ ಮೂರೂ ಹೆಸರಲ್ಲಿ ಒಂದಾದಂತಹ ಹೆಸರು ಯಾವುದು ತತ್ ತತ್ ಮಯ ಮಯಟ್ ಅನ್ನುವಂಥ ಒಂದು ಪ್ರತ್ಯಯ ಸಂಸ್ಕೃತದಲ್ಲಿ ಇದೆ ಮಯಟ್ ಅಂತ ಪ್ರತ್ಯಯ ಈ ಮಯಟ್ ಅನ್ನುವಂತಹ ಈ ಪ್ರತ್ಯಯಕ್ಕೆ ಅನೇಕ ಅರ್ಥಗಳಿದೆ ಅನೇಕ ಅರ್ಥಗಳಲ್ಲಿ ಕೆಲವೊಂದು ಅರ್ಥಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ ಮಯಚ್ ಅಂತ ಒಂದು ಸೂತ್ರ ಅದೇನು ಹೇಳುತ್ತೆ ಅಂದ್ರೆ ವಿಕಾರ ವಿಕಾರ ಅರ್ಥವನ್ನು ಹೇಳ್ತದೆ ಯಾವುದಾದ್ರೂ ಒಂದು ವಿಕಾರವನ್ನು ಹೇಳೋದು ಇದ್ರೆ ಆ ವಿಕಾರಕ್ಕೆ ಆ ವಿಕಾರದ ಹುಟ್ಟಿದಂತಹ ಏನೊಂದು ವಸ್ತುವಿಗೆ ಮಯ ಅಂತ ಹೇಳ್ಬೋದು ಪ್ಲಾಸ್ಟಿಕ್ ಮಯ ಚೇರು ಪ್ಲಾಸ್ಟಿಕ್ನ ವಿಕಾರ ಅಂತ ಅರ್ಥ ಸುವರ್ಣಮಯ ಬಂಗಾರ ಇದು ಅದು ನೆಕ್ಲೆಸ್ ಅಂದ್ರೆ ಏನು ಸುವರ್ಣ ಚಿನ್ನದ ವಿಕಾರ ಅದನ್ನ ಹೊಡೆದು ಇದು ಮಾಡಿ ಅದನ್ನ ವಿಕ ಇದು ಮಾಡಿ ಮೂಲವಸ್ತು ಚಿನ್ ಚಿನ್ನ ಅದನ್ನ ಹಾ ಹಾಗೆ ಮಯ ವಿಕಾರವನ್ನು ಹೇಳ್ತಕ್ಕಂಥದ್ದು ಒಂದರ್ಥ ಇನ್ನೊಂದು ಹೇತುವನ್ನು ಹೇಳ್ತಕ್ಕಂಥ ಇನ್ನೊಂದು ಅರ್ಥ ಹೇತು ಅಂದ್ರೆ ಕಾರಣ ಅದರ ಕಾರಣದಿಂದ ಉಂಟಾಗಿದೆ ಇದು ಆವಾಗಲೂ ಕೂಡ ಮಯ ಅಂತ ಉಪಯೋಗಿಸ್ತೇವೆ ಅದಷ್ಟು ಹೆಚ್ಚಾಗಿ ಪ್ರಚಾರದಲ್ಲಿಲ್ಲ ಹಾಗೆಯೇ ಅವಯವ ಯಾವುದಾದರೂ ಅವಯವವಾಗಿ ಇದ್ದಾಗ ಕೂಡ ಆ ಯಾವುದು ಅವಯವವಾಗಿರುತ್ತೋ ಅದಕ್ಕೆ ಮಯಟ್ ಅಂತ ಪ್ರತ್ಯಯವನ್ನು ಉಪಯೋಗಿಸ್ತೇವೆ ಅವಯವವಾಗಿ ಇರ್ತಕ್ಕಂಥ ಅವಯವ ಅಂದರೆ ಅಂಗ ಅವಯವ ಅವಯವಿ ಅಂದರೆ ಇದು ಶರೀರ ಶರೀರದ ಅವಯವ ಅಂದರೆ ಯಾವುದು ಕೈ ಬೆರಳುಗಳು ಕಣ್ಣು ಕಿವಿ ಇವೆಲ್ಲ ಅವಯವ ಆರ್ಗನ್ ಹಾಗೆ ಅವಯವವನ್ನು ಹೇಳುವಾಗಲೂ ಕೂಡ ಮೈಟನ್ನು ಉಪಯೋಗಿಸ್ತೇವೆ ಇನ್ನೊಂದು ಸೂತ್ರ ಇದೆ ತತ್ ಪ್ರಕೃತ ವಚನೇಜ ಅಂತ ಏನು ಹಾಗಂದ್ರೆ ಅಂದ್ರೆ ಪ್ರಾಚುರ್ಯ ಅರ್ಥದಲ್ಲಿ ಹೇಳ್ತಾರೆ ಪ್ರಾಚುರ್ಯ ಅಂದ್ರೆ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಎಲ್ಲಿ ಅದರದೇ ಇದಂಭ ಅಂತದಕ್ಕೆ ಅಪೋಪಯಂ ಪರ್ವ ಅಂತ ಒಂದು ಉದಾಹರಣೆ ಅಪೋಪ ಅಂದ್ರೆ ಅಪ್ಪ ಸಿ ಹಬ್ಬ ಒಂದು ಪರ್ವ ಅಂದ್ರೆ ಒಂದು ಹಬ್ಬದಲ್ಲಿ ಅದನ್ನೇ ತಯಾರಿಸ್ತಾರೆ ಈ ಗಣೇಶನ ಹಬ್ಬ ಅಂತ ಇಟ್ಕೊಳ್ಳೋಣ ಲಡ್ಡುಮಯ ಗಣೇಶನ ಹಬ್ಬದಲ್ಲಿ ಲಡ್ಡುಮಯ ಹಬ್ಬ ಅಂತ ಹೇಳ್ಬೋದು ಬರೀ ವಿವಿಧ ವಿವಿಧ ಲಡ್ಡುಗಳನ್ನು ತಯಾರಿಸಿದ ಲಡ್ಡುಮಯ ಹಬ್ಬ ಅಂತ ಹಾಗೆ ಪ್ರಾಚುರ್ಯ ಅಂದ್ರೆ ಯಾವುದು ಅಲ್ ಅದೇ ಹೆಚ್ಚಿದೆಯೋ ಆ ಹೆಚ್ಚನ್ನು ಹೇಳೋದಿಕ್ಕೆ ಪ್ರಾಚುರ್ಯ ಅಂತ ಈಗ ಇಲ್ಲಿ ಭಗವಂತನ ಒಂದು ಶಕ್ತಿ ಯಾರಲ್ಲಿ ಹೆಚ್ಚಾಗಿ ಆವಿರ್ಭವಾಗಿದೆಯೋ ಹೆಚ್ಚಾಗಿ ಅವಿರ್ಭಾವವಾಗಿದೆಯೋ ತನ್ಮಯ ಅವರೇ ತನ್ಮಯ ಭಗವಂತನ ಆ ಆನಂದ ಭಗವಂತನ ಆ ಜ್ಞಾನ ಭಗವಂತನ ಆ ಒಂದು ಏನಿದೆ ಅಮೃತತ್ವ ಯಾರಲ್ಲಿ ಹೆಚ್ಚಾಗಿ ಅವಿರ್ಭಾವವಾಗಿದೆಯೋ ಅದೇ ಅದಾಗಿದೆಯೋ ಅವರೇ ಆ ಭಗವಂತನ ಮಯವಾಗಿಟ್ಟಿದ್ದಾರೋ ಅವರು ತನ್ನಮಯ ಅಥವಾ ಯಾರು ಆ ಭಗವಂತನ ವಿಕಾರನಂತೆ ಕಾಣ್ತಾ ಇದ್ದಾರೆಯೋ ಅವರು ತನ್ನ ಮಯ ಅಥವಾ ಯಾರು ಭಗವಂತನ ಇನ್ನೊಂದು ಅವಯವವಾಗಿ ಕಾಣ್ತಾ ಇದ್ದಾರೆಯೋ ತನ್ನ ಮಯ ಅಥವಾ ಯಾರಲ್ಲಿ ಭಗವಂತನ ಒಂದು ಕಾರಣದಿಂದ ಭಕ್ತಿ ಉದಿಸಿದೆಯೋ ಅವರು ತನ್ನ ಮಯ ಇಷ್ಟು ಆಯ್ತು ಅರ್ಥ ಯಾವಾಗ ಭಗವಂತನೇ ಬಂದು ಇವರಲ್ಲಿ ನೆಲೆಸಿದ್ದಾನೆಯೋ ಆಗ ಈ ಮೇಲಿನ ಮಹಿಮೆ ಹೇಳೋದು ವ್ಯರ್ಥವೇನು ಹಾಗೆಯೇ ಆಗುತ್ತೆ ನಿಶ್ಚಯವಾಗಿಯೂ ಕೂಡ ಅವರಲ್ಲಿ ಏನು ಕಂಠಾವರೋಧ ರೋಮಾಂಚ ಅಶ್ವಿ ಪರಸ್ಪರ ಲಪಮಾನ ಪಾವಯಂತ ಕುಲಾ ಪ್ರತಿವೀಂಚ ತೀರ್ಥೀಕೆ ತೀರ್ಥಾ ಸುಕರ್ಮೀಕುರುವಂತೆ ಕರ್ಮಾಣಿ ಸಚ್ಚಾಸ್ತ್ರೀಕುರುವಂತೆ ಶಾಸ್ತ್ರ ಇದಾಗಿ ಆಗ್ತದೆ ಯಾಕೆ ಅಂದರೆ ತನ್ಮಯ ಅವರು ಅವನ ಮಯವಾಗಿ ಬಿಟ್ಟಿದ್ದಾರೆ ಭಗವಂತನ ಮಯವಾಗಿ ಬಿಟ್ಟಿದ್ದಾರೆ ಪ್ರಪಂಚಮಯವಲ್ಲ ನಮ್ಮದು ಪ್ರಪಂಚಮಯ ಹಾಗೆ ಅದನ್ನು ಹೇಳ್ಬೋದು ಹೇಳ್ಬೋದು ಗ್ರ್ಯಾಂಡೆ ಏನು ತಪ್ಪಿಲ್ಲ ಏನು ತಪ್ಪಿಲ್ಲ ಅವ್ರಿಗೆ ಭಗವಂತನ ಮಯ ಭಗವದ್ಮಯ ಭಕ್ತಿಮಯ ಹೀಗಾಗಿ ಇದರಿಂದ ಇದು ಫೈನಾನ್ಸ್ ಪ್ರಾಡಕ್ಟ್ ಯಾವುದು ತನ್ಮಯ ಅವ್ರಿಗೆ ಬೇಕಾಗಿರೋದೇನೋ ಭಗವಂತನ ಮಯವಾಗಿರತಕ್ಕಂಥದ್ದು ಇಲ್ಲಿ ಬೈ ಪ್ರಾಡಕ್ಟ್ ಯಾವುದು ಅಂದರೆ ಇದು ಬೈ ಪ್ರಾಡಕ್ಟ್ ಯಾವುದು ಅಂದರೆ ಇದು ಆ ಭಗವಂತನ ಮಯವಾಗಿರಂತ ಇರುವುದರಿಂದ ಅವರಲ್ಲಿ ಕಂಠಾವರೋಧ ಅವರು ಅದನ್ನೇ ಮಾಡಬೇಕು ಅಂತ ಮಾಡೋದಲ್ಲ ಕಂಠಾವರೋಧ ಮಾಡಬೇಕು ಅಂತ ನಾಟಕದಿಂದ ಮಾಡೋದು ಅದು ಅದನ್ನೇ ಮಾಡೋದು ನಾಟಕ ಆಗುತ್ತೆ ಭಗವಂತನ ಮಯವಾಗುವುದರಿಂದ ಅದೆಲ್ಲ ಕಾಣಿಸ್ತಾ ಇದೆ ಅವರು ರೋಮಾಂಚ ಅಶ್ರು ಪರಸ್ಪರಂ ಲಭಮಾನಾಹ ಪಾವಯಂತಿ ಕುಲಾನಿ ಪ್ರದೀಶ ಅವರ ಕುಲಗಳು ಪಾವನವಾಗ್ತದೆ ಪ್ರತಿಭೆಯೂ ಕೂಡ ಪಾವನವಾಗ್ತದೆ ಹಾಗೆಯೇ ಇವೆಲ್ಲ ಯಾವುದೋ ತೀರ್ಥೀಕೀರ್ಥಾನಿ ಸುಕರ್ಮೀ ಕೂರುವಂತೆ ಕರ್ಮಾಣಿ ತಚ್ಚಾಸ್ತ್ರೀ ಕೂರುವಂತೆ ಶಾಸ್ತ್ರ ಇಷ್ಟನ್ನು ಹೇಳಿ ಮುಂದೆ ಅವರು ಹೋಗ್ತಾರೆ ಮೋದಂತೆ ಪಿತರ ನೃತ್ಯ ದೇವತಾ ಸನಾಥ ಚ ಇಂ ಭೂರ್ಭವತಿ ಮೋದಂತೆ ಪಿತರ ಈ ಭಕ್ತನಾದವನ ಪಿತೃಗಳು ಮೋದಂತಿ ಮೋದಂತೆ ಅಂದ್ರೆ ಹರ್ಷ ಪಡೆಯುತ್ತಾರೆ ಮುದ ಹರ್ಷ ಎಂತ ಹರ್ಷವನ್ನು ಹೊಂದ್ತಾರೆ ಸಂತೋಷವನ್ನು ಹೊಂದ್ತಾರಂತೆ ಖುಷಿಯಾಗತ್ತಂತೆ ಅವಳಿಗೆ ತುಂಬಾ ಆಹಾ ಯಾಕೆ ನಮ್ಮ ವಂಶದಲ್ಲಿ ಒಬ್ಬ ಭಕ್ತ ಹುಟ್ಟಿದ್ದಾನೆ ಅವನೇನ್ ಮಾಡ್ತಾನೆ ನಮ್ಮ ವಂಶವನ್ನ ಪಾವನ ಮಾಡ್ತಾನೆ ನಮ್ಮ ವಂಶವನ್ನ ಪಾವನ ಮಾಡ್ತಾನೆ ನಮಗೆ ಸದ್ಗತಿಯನ್ನು ಕೊಡ್ತಾನೆ ಹೀಗಾಗಿ ಖುಷಿಯನ್ನು ಹೊಂದ್ತಾರೆ ಈ ಪಿತರ ಅನ್ನುವಂಥ ಶಬ್ದಕ್ಕೆ ಮೂರು ಅರ್ಥವನ್ನು ಹೇಳ್ಬೋದು ಒಂದು ಅಗ್ನಿಶ್ವಪ್ತಾನಿಗಳಂತಹ ಪಿತೃದೇವತೆಗಳು ಅವರು ಪರ್ಮನೆಂಟ್ ಆಗಿರ್ತಾರೆ ಯಾವಾಗಲೂ ಯಾಕೆಂದ್ರೆ ಪಿತೃಲೋಕ ಅಂತ ಒಂದು ಲೋಕ ಇದೆ ಅಲ್ಲಿ ಯಾರೋ ಈ ಸ್ವರ್ಗಸ್ಥರಾದಂತಹ ದೇಹವನ್ನು ಬಿಟ್ಟಂತಹ ನಮ್ಮ ಪಿತೃಗಳು ಅಲ್ಲಿ ಹೋಗ್ತಾರೆ ಅಂತ ಶಾಸ್ತ್ರಗಳು ಹೇಳ್ತವೆ ಹೋಗ್ತಾರೆ ಆ ಲೋಕಕ್ಕೆ ಅಂತ ಹೇಳಿದ್ರೆ ಆ ಲೋಕ ಸುಮ್ನೆ ಸುಮ್ಮನೆ ಇರೋದಿಲ್ಲ ಅದನ್ನ ಮೇಂಟೆನೆಸ್ ಮಾಡೋ ಬೇಕೋ ಇವರು ಆ ಮೇ ಆ ಲೋಕವನ್ನ ಆ ಲೋಕಕ್ಕೆ ಹೋಗ್ಬೇಕಾದ್ರೆ ಅದನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಮಾರ್ಗದರ್ಶಕಗಳು ಬೇಕೋ ಇಲ್ವೋ ಹೀಗಾದ್ರೆ ಆ ಲೋಕದಲ್ಲಿ ಆ ಜನರು ಇದ್ದಾರೆ ಅಂತ ಅರ್ಥ ಇತ್ತು ಆ ಜನರು ಪರ್ಮನೆಂಟ್ ಆಗಿರಬೇಕು ಅವ್ರು ಯಾರು ಅಂದ್ರೆ ಅಗ್ನಿಶ್ವಾರ್ಥಾದಿಗಳು ಅಂತ ಅಗ್ನಿಶ್ವಾಥ ಇತ್ಯಾದಿಗಳು ಹೆಸರು ಅವ್ರದ ಹೆಸರು ಅಗ್ನಿಶ್ವಾ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಇವರೆಲ್ಲ ಆ ಪಿತೃಗಳು ಪಿತೃದೇವತೆಗಳು ಇವರಿಗೆ ತುಂಬ ಖುಷಿ ಆಗತ್ತಂತೆ ಆಹಾ ಆಹಾ ಅಂತ ತುಂಬ ಸಂತೋಷ ಇವನು ಭಕ್ತ ಯಾಕೆ ಯಾಕೆ ಸಂತೋಷ ಪಡ್ತಾರೆ ಅಂದರೆ ನಂತರ ಹೇಳ್ತೇನೆ ಯಾಕೆ ಹಾಗೆ ಇನ್ನೊಂದು ಪಿತರು ಅಂದರೆ ಯಾರು ಯಾರು ದೇಹವನ್ನು ಬಿಟ್ಟು ಅವ್ರದ್ದು ಪರ್ಮನೆಂಟ್ ನಿವಾಸ ಅದಲ್ಲೂ ಹೋಗಿರ್ತಾರೋ ಅವರು ಪಿತೃಗಳು ಯಾರೋ ಅಜ್ಜಂದ್ರು ಮುತ್ತಾದಂದ್ರು ಅಜ್ಜಿಯರು ಮುತ್ತಜ್ಜಿಯರು ಇಂಥವು ಅವರು ಕೂಡ ಯಾಕಂದ್ರೆ ಅವರ ಸದ್ದತಿ ಉಂಟಾಗತ್ತೆ ಹೀಗಾಗಿ ಅವರು ಮೋದಂತೆ ಮೋದಂತೆ ಫಸ್ಟ್ ಅವರಲ್ಲಿ ಹೋಗಿರ್ತಾರೆ ಯಾವಾಗ ಭಕ್ತ ಹುಟ್ಟುತ್ತಾನೋ ಆವಾಗ ಅಲ್ಲಿ ಒಂದು ಇದು ಬರುತ್ತೆ ನೋಡಿ ನಿಮ್ಮ ಮನೇಲಿ ಒಬ್ಬ ಭಕ್ತ ಹುಟ್ಟಿದಾನೆ ನಿಮ್ಗೆ ಈಗ ಪಾಸು ಇನ್ನೂ ಹೈಯರ್ ಹೆವನ್ಗೆ ನಿಮ್ಗೆ ಪಾಸು ಗ್ರಾಂಟೆಡ್ ಆಗಿದೆ ಪ್ರಮೋಷನ್ ಕೊಟ್ಟಿದ್ದೇವೆ ನಿಮ್ಮ ಕರ್ಮದಿಂದಲ್ಲ ನೆನ್ಪಿಟ್ಕೊಳ್ಳಿ ನಿಮ್ಮ ಕರ್ಮದಿಂದಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳ ಮನೆಯಲ್ಲಿ ನಿಮ್ಮ ಮಗನ ಮನೆಯಲ್ಲಿ ಹುಟ್ಟಿದಂತಹ ಭಕ್ತನಿಂದ ನೆನ್ಪಿಟ್ಕೊಳ್ಳಿ ಇವರಿಗೆ ತುಂಬ ಖುಷಿಯಾಗಿ ಆಹಾ ನಮ್ಮ ಕರ್ಮದಿಂದ ನಾವು ಮಾಡೇ ಇಲ್ಲ ನಮ್ಮ ಪಾಪ ಸರಿ ಮೋದಂತೆ ಖುಷಿಯನ್ನು ಹೊಂದ್ತಾರೆ ಎರಡನೇ ಪಿತೃಗಳು ಇವರು ಮೂರನೇ ಪಿತೃ ಯಾರು ಬದುಕಿರ್ ಬದುಕಿದ್ರೆ ಅಂತಹ ಪಿತೃಗಳು ಇದು ಯಾವಾಗ ಅಂದರೆ ತಕ್ಷಣ ಅವರೇನು ಓದಂತೆ ಆಗುದಿಲ್ಲ ಯಾಕಂದ್ರೆ ಎಲ್ಲ ಭಕ್ತರ ಜೀವನದಲ್ಲಿ ಎಲ್ಲಾ ಸನ್ಯಾಸಿಗಳ ಜೀವನ ನಾವು ನೋಡಿದ್ವಿ ಮನೆ ಬಿಟ್ಟು ಹೋದಾಗ ಅಥವಾ ಅವರನ್ನ ಬಿಟ್ಟಾಗ ಭಗವಂತನ ಮೇಲೆ ಜಾಸ್ತಿ ಧ್ಯಾನ ಮಾಡಿದಾಗ ಅವರು ಕೋಪ ಉಂಟಾಗತ್ತೆ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ದುಃಖಿಸ್ತಾರೆ ಶಾಪ ಹಾಕ್ತಾರೆ ಎಲ್ಲ ಆಗತ್ತೆ ನಂತರ ಯಾವಾಗ ಈ ಭಕ್ತಿ ಅಂತಕ್ಕಂಥ ದೃಢವಾಗಿ ಅವನಲ್ಲಿ ನೆಲೆ ನಿಲ್ಲುತ್ತೋ ಆಗ ಆ ಭಗವಂತ ಬಂದು ಆ ಭಗವಂತನ ಒಂದು ಶಕ್ತಿಯಿಂದ ಅವರಲ್ಲಿ ಆ ಅವರ ಮನಸ್ಸಲ್ಲಿ ಸಂತೋಷ ಉತ್ಪತ್ತಿ ಆಹಾ ಎಷ್ಟು ನೋಡಿ ಅವರಿಗೆಲ್ಲ ಎಷ್ಟು ಹೆಸರು ಬರ್ತಾ ಇದೆ ನಮ್ಮ ಮಕ್ಕಳಿಗೆ ನೋಡಿ ಹೀಗೆ ಇಂಥ ಪುಣ್ಯವಂತರು ಹೀಗೆ ಹೀಗೆ ಅಂತ ಓದಂತೆ ಹೀಗೆ ಮೂರು ವಿಧದಲ್ಲಿ ಮೂರು ಪಿತೃಗಳಿಗೂ ಕೂಡ ಸಂತೋಷವಾಗತ್ತೆ ಓದಂತೆ ಪಿತರೋ ನೃತ್ಯ ದೇವತಾ ದೇವತೆಗಳು ಸಂತೋಷ ಅಂತ ನೃತ್ಯ ಮಾಡ್ತಾರಂತೆ ಡ್ಯಾನ್ಸ್ ಮಾಡ್ತಾರಂತೆ ದೇವತೆಗಳು ಎಲ್ಲೂ ಇಲ್ಲ ನಮ್ಮ ಇಂದ್ರಿಯಗಳ ಅಧಿಷ್ಠಾನ ಅಧಿಷ್ಠಾನದಲ್ಲಿ ಇರ್ತಕ್ಕಂತಹ ದೇವತೆಗಳು ಸಾಮಾನ್ಯವಾದಂತಹ ಪ್ರಾಪಂಚಿಕರು ಏನ್ಮಾಡ್ತಾರೆ ಅವರು ಕೊಟ್ಟಂತಹ ಈ ಇಂದ್ರಿಯಗಳು ಪ್ರಸಾದದಿಂದ ಅವರು ಕೊಟ್ಟಂತಹ ಇಂದ್ರಿಯಗಳಿಂದ ಪ್ರಾಪಂಚಿಕ ವಸ್ತುಗಳ ಹಿಂದೆ ಓಡಿ ಹೋಗಿ ಭೋಗವನ್ನು ಆಸ್ವಾದನೆ ಮಾಡ್ತಾರೆ ಅದರಿಂದ ಅವ್ರಿಗೆ ಖುಷಿ ಆಗುವುದಿಲ್ಲ ಅವರಿಂದ ಅದರಿಂದ ಅವರಿಗೆ ದುಃಖವಾಗುತ್ತೆ ಯಾಕೆ ಆ ಏನು ಭೋಗ ಆ ಭೋಗ ಇದೆಯೋ ಆ ಭೋಗದಲ್ಲಿ ಏನಿದೆ ದ್ವಂದ್ವಗಳಿದೆ ಸುಖಾತ ಏನಿದೆ ಇಷ್ಟ ಅನಿಷ್ಟ ಶೀತ ಉಷ್ಣ ಇವೆಲ್ಲ ಇದೆ ಆದ್ರಿಂದ ಅವ್ರಿಗೂ ಕೂಡ ಏನಾಗುತ್ತೆ ದುಃಖ ಉಂಟಾಗುತ್ತೆ ಅದರಿಂದ ನಾವು ಪ್ರಾಪಂಚಿಕ ವಿಷಯ ಭೋಗಗಳನ್ನೇ ಆ ಇಂದ್ರಿಯಗಳಿಂದ ಕಣ್ಣಿನಿಂದ ಮಾಡ್ತೇವೆ ಆಗ ಕಣ್ಣಿನ ಒಂದು ಇದೇನು ಒಬ್ಬ ಸೂರ್ಯ ಕಣ್ಣಿನ ಅಧಿದೇವತೆ ಸೂರ್ಯ ಚಕ್ಷುರಿನ ಅಧಿದೇವತೆ ಸೂರ್ಯ ಅವನೇನಾಗತ್ತೆ ನಾವು ಮಾಡ್ತಕ್ಕಂತಹ ಕಣ್ಣಿನಿಂದ ಏನೇನು ಕುಕರ್ಮಗಳನ್ನ ಮಾಡ್ತೀವೋ ಅದರಿಂದ ಅವನಿಗೂ ದುಃಖ ಅಯ್ಯೋ ನಾನು ಕೊಟ್ಟಂತಹ ಇಂದ್ರಿಯವನ್ನು ಇಟ್ಟು ಉಪಯೋಗಿಸಿಕೊಂಡು ಇಂತಹ ಕಷ್ಟ ಇದು ಮಾಡ್ತಾ ಇದ್ದೇನೆ ಅದರಿಂದ ನನಗೂ ಕೂಡ ಕಷ್ಟವನ್ನು ಉಂಟು ಮಾಡ್ತಾ ಇದ್ದಾನಲ್ಲಪ್ಪಾ ಅಂತ ಬಾಯಿಯಿಂದ ಏನಾದರೂ ಕೆಟ್ಟು ಮಾತಾಡಿದ್ರೆ ಬಾಯಿ ಅಗ್ನಿದೇವತೆ ಬಾಯಿಯ ಒಂದು ಅಧಿಷ್ಠಾನ ದೇವತೆ ಅಗ್ನಿ ಅದಕ್ಕೆ ಅಗ್ನಿದೇವತೆ ನಾವು ಸತ್ತಾಗ ಈ ಯಾವಾಗ ಯಾರಿಗೆ ಇದು ಏನು ಸುಡುವಂತಹ ಒಂದು ಇದೆಯೋ ಯಾರಲ್ಲಿ ಅವ್ರು ಏನ್ಮಾಡ್ತಾರೆ ಬಾಯಿಗೆ ನಿಮ್ಮ ಬಾಯಿಗೆ ಬೆಂಕಿ ಹಾಕೋಣ ಅಂತ ಯಾಕೆ ಹೇಳೋದು ಅಂದ್ರೆ ಯಾಕೆಂದ್ರೆ ಬಾಯಿಗೆ ಫಸ್ಟ್ ಬೆಂಕಿ ಇಡ್ತಾರೆ ಯಾಕಂದರೆ ಬಾಯಿನ ಇದೆಯಲ್ಲ ಅಧಿಷ್ಠಾತ ದೇವತೆ ಅಗ್ನಿ ಶಕ್ತಿ ಅಧಿಷ್ಠಾತ ದೇವ ಅಗ್ನಿ ಹೀಗೆ ಆ ಅಗ್ನಿಗೆ ಬೇಜಾರಾಗುತ್ತೆ ಅಯ್ಯೋ ಎಂತಹ ನನ್ನನ್ನು ಉಪಯೋಗಿಸಿ ಭಗವಂತನ ಮಾತನ್ನು ಆಡದೆ ಕೆಟ್ಟು ಮಾತನಾಡ್ತಾ ಇದ್ದಾನೆ ಪ್ರಾಪಂಚಿಕ ಮಾತನಾಡ್ತಾ ಇದ್ದಾನಲ್ಲ ಅಂತ ಅವನು ಹೊರವರ್ಗೆ ಕೊಡ್ತಾನೆ ಶಾಪ ಹಾಕ್ತಾನೆ ಹೊರವರ್ಗೆ ಹಾಗೆ ಕಿವಿಯ ದೇವತೆ ಆಕಾಶ ದೇವತೆ ವಾಯು ಅಥವಾ ಈ ಶಬ್ದ ದೇವತೆ ಅಥವಾ ಸ್ಪರ್ಶ ದೇವತೆ ವಾಯು ಬೇಜಾರಾಗಿದ್ದ ಅಯ್ಯೋ ಇಂತಹ ಈ ಸ್ಪರ್ಶವನ್ನ ಭಗವಂತನ ಕುರಿತಾದಂತಹ ಕೆಲಸವನ್ನು ಮಾಡೋದಕ್ಕಿಂತ ಬೇರೆ ಯಾವುದನ್ನು ಕುಕರ್ಮದಲ್ಲಿ ಅವನು ತನ್ನ ಶರೀರನ್ನು ಉಪಯೋಗಿಸಿಕೊಳ್ತಾ ಇದಲ್ಲ ಅಂತ ಯಾವಾಗ ಭಗವಂತನಿಗೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ಇಂದ್ರಿಯಗಳು ಪ್ರವರ್ತಿಸುತ್ತವೋ ಕಣ್ಣುಗಳು ಆ ಭಗವಂತನ ದಿವ್ಯ ಮೂರ್ತಿಯನ್ನು ನೋಡಿ ನಾಲಿಗೆ ಭಗವಂತನ ದಿವ್ಯ ಗುಣಗಾನವನ್ನು ಮಾಡಿ ಕಿವಿಗಳು ಅವನ ಆ ಅಮೃತಮಯವಾದಂತಹ ಶ್ರವಣವನ್ನ ಮಾಡಿ ಮೂಗುಗಳು ಅವನಿಗೆ ಸಂಬಂಧಿಸಿದಂತಹ ಆಘ್ರಹಣವನ್ನು ತೆಗೆದುಕೊಂಡು ಇವೆಲ್ಲ ಮಾಡ್ತವೆಯೋ ಹಾಗ ಅಲ್ಲಿರ್ತಕ್ಕಂಥ ಅಧಿಕಾರ ದೇವತೆಗಳಿಗೆ ಆಹಾ ಪ್ರಸಾದವಾಗಿ ಬರ್ತಾ ಇದೆ ಭಗವಂತನ ಪ್ರಸಾದವಾಗಿ ಇವೆಲ್ಲ ನಮ್ಗೆ ಕೊಡ್ತಾ ಇದನ್ನ ಪರಮ ಪವಿತ್ರವಾಗಿ ಮಾಡ್ತಾ ಇದಾಗಿ ಒಳ್ಳೇದಾಗ್ಲಿ ಬೇಗ ಇವನಿಗೆ ಉನ್ನತಿಯಾಗಲಿ ಬೇಗ ಇವನಿಗೆ ಉನ್ನತಿಯಾಗಲಿ ಎಂತ ನಂತರ ಇವನು ಆ ಭಕ್ತಿ ಮಾರ್ಗದಲ್ಲಿ ಚೆನ್ನಾಗಿ ನೆಲ್ ನೆನೆ ಮೇಲೆ ಏನಾಗುತ್ತೆ ಬೇರೆಯವರು ಇವನು ಮಾಡಿದಂತಹ ಏನೇನು ಇದೆಯೋ ಕರ್ಮವನ್ನ ಅದನ್ನು ಅನುಸರಿಸಬೇಕಾಗುತ್ತೆ ಓ ಇಂತಹ ಮಹಾಮಯಿವನ ಜೀವನ ನಾವು ಅನುಸರಿಸಬೇಕು ಹೇಗ್ ಮಾಡ್ಬೇಕು ಫಸ್ಟ್ ಚಿತ್ತಶುದ್ಧಿ ಮಾಡ್ಕೊಳ್ಬೇಕು ಚಿತ್ತಶುದ್ಧಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಮ್ಮ ಸ್ವಧರ್ಮವನ್ನು ಚೆನ್ನಾಗಿ ಮಾಡ್ಬೇಕು ಸ್ವಧರ್ಮ ಮಾಡ್ಬೇಕಂದ್ರೆ ಏನು ಯಜ್ಞ ದಾನ ತಪಸ್ತುಗಳನ್ನು ಯಾರು ಮಾಡಬೇಕು ಆಗ ಯಜ್ಞಗಳಿಂದ ಮಾಡ್ತಕ್ಕಂತಹ ಏನೇನು ಕರ್ಮ ಇದೆಯೋ ಅದರಿಂದ ಪುನಃ ದೇವತೆಗಳಿಗೆ ಅದು ಹೋಗಿ ಮುಚ್ಚುತ್ತೆ ಹೀಗಾಗಿ ಅವರು ಬಯಸ್ತಾರೆ ಆಹಾ ಇಂತಹ ಯಾರೋ ಭಕ್ತಿಗಳು ಭಕ್ತಿಯೋಗಿಗಳು ಜ್ಞಾನಿಗಳು ಇನ್ನೊಬ್ಬರಿಗೆ ಮಾರ್ಗದರ್ಶಕವಾಗಿ ಇಂತಹ ಸ್ವಧರ್ಮದಲ್ಲಿ ಜನರನ್ನ ಉದ್ದೀಪನೆ ಮಾಡಿ ಕಾಲ್ಕಾಲಕ್ಕೆ ಮಲೆ ಮಳೆ ಬೆಳೆ ಧರ್ಮ ವೃದ್ಧಿ ಉಂಟಾಗುವಂತೆ ಮಾಡಿ ನಮಗೂ ಕೂಡ ಅವರು ಆಹಾರವನ್ನು ನೀಡ್ತಾರೆ ಹೀಗಾಗಿ ಅವರು ಭಕ್ತಿಯನ್ನು ಪಡೆದ್ರೆ ಇವರು ಖುಷಿಯಾಗುತ್ತೆ ನೃತ್ಯಂತಿ ಪಿತರ ಅಲ್ಲ ದೇವತಾ ಸನಾಥಾಚ ಇಂ ಭೂರ್ಭವತಿ ಈ ಭೂ ಅಂದ್ರೆ ಯಾರು ಭೂದೇವಿ ಭೂದೇವಿಗೇನಾಗತ್ತೆ ಹಣೆ ಆಗ್ತಾಳೆ ಅಂತ ಹೇಳಿ ಆಗ್ತಾಳೆ ಅಂದ್ರೆ ಏನಪ್ಪಾ ಇದು ಒಂದರ್ಥ ಏನು ಅಂದ್ರೆ ಭೂಮಿ ತಾಯಿಗೆ ಗಂಡಂದ್ರೆ ಸಿಕ್ಕದಂಗ ಆಗ್ತೇ ಅಂತ ಒಂದರ್ಥ ಇನ್ನೊಂದೇನಾಗತ್ತೆ ಅಂದ್ರೆ ಭೂಮಿಗೆ ನಾಥ ಅಂದ್ರೆ ಒಡೆಯ ಸಿಕ್ಕದ ಹಾಗೆ ಆಗತ್ತೆ ಅಂತ ಇದೇನಪ್ಪ ಇದು ಭೂಮಿಗೆ ನಾಥ ಸಿಕ್ಕದಂಗೆ ಆಗತ್ತೆ ಅಂದ್ರೆ ಇದು ಯಾಕೆ ಅಂದ್ರೆ ಎಲ್ರೂ ಬಯಸುದೇನು ಅಂದ್ರೆ ಭಗವಂತ ಬಯಸುವುದೇ ಅಂದ್ರೆ ಅನಾಥನಾಗ್ಬೇಕು ಅಂತ ಎಲ್ರು ಯಾಕೆ ಅಂದ್ರೆ ಅ ಅಂದ್ರೆ ಅವನೇ ಭಗವಂತ ಅ ಅಂದ್ರೆ ವಿಷ್ಣು ಅಂತ ಅ ವಿಷ್ಣು ವಿಷ್ಣು ನಾಥ ಯಾರಿಗೋ ಅವನೇ ಅನಾಥ ಆದ್ರಿಂದ ಭಕ್ತನಾದವನು ಅನಾಥನಾಗ್ಬೇಕು ಆಗ್ಲೇ ಅವನು ಸನಾತನಾಗ್ತಾನೆ ಭಕ್ತನಾದವನು ಅನಾಥನಾದಾಗ ಯಾರೂ ನನಗೆ ಪ್ರಪಂಚದಲ್ಲಿ ಇಲ್ಲ ಅಂತ ಅಂದಾಗ ಅನಾಥನಾಗ್ತಾನ ಅವನು ಅಂದ್ರೆ ವಿಷ್ಣು ಅಕಾರೋ ವೈ ವಿಷ್ಣು ಅಂತ ಹೇಳ್ತಾನೆ ಶಾಸ್ತ್ರಗಳು ಅಕಾರ ಅಂದ್ರೆ ವಿಷ್ಣುವಿನ ಪಾಚಕ ವಾಸುದೇವ ಹೀಗೆ ಇದು ಹೇಗೆ ಅನಾಥನಾಗೋದು ಬಿಟ್ಟು ಸ್ನಾತ ಹೇಗಾಗ್ತಾರೆ ಅಂದ್ರೆ ಯಾವಾಗ ಈ ಭಕ್ತಿ ಅನ್ನೋದು ನೆಲೆಸೋ ಈ ಭಕ್ತಿಯ ಅಧಿಷ್ಠಾತವಾದಂತಹ ಭಗವಂತ ಓಡ್ಬರ್ತಾನೆ ಭಕ್ತನ ಹೃದಯಕ್ಕೆ ಆ ಭಕ್ತನ ಹೃದಯಕ್ಕೆ ಅವನು ಓಡ್ಬರ್ತಾನೆ ಈ ಭಕ್ತಿಯಲ್ಲಿ ನೀವು ಆ ದಾರ ಅದು ಆ ದಾರ ಹಿಟ್ಕೊಂಡು ಭಕ್ತ ಇಲ್ಲಿ ಓಡ್ಬರ್ತಾನೆ ಹೃದಯದಲ್ಲಿ ನೆನೆದಿಸ್ತಾನೆ ಯಾವಾಗ ಇಂತಹ ಭಕ್ತರು ಹೆಚ್ಚಾಗಿ ಭೂಮಿಯಲ್ಲಿ ಓಡಾಡ್ತಾ ಇರ್ತಾನೋ ಆಗ ಭಗವಂತನು ಕೂಡ ಭೂಮಿಯಲ್ಲಿ ಓಡಾಡ್ತಾ ಇರ್ತಾರೆ ಯಾಕೆ ಅಂದ್ರೆ ಭಕುತ ಜನ ಮುಂದೆ ನಾನವರ ಹಿಂದೆ ಅಂತ ಅವನಿಗೆ ಹೇಳ್ಕೊಂಡಿದ ಭಕುತ ಜನ ಮುಂದೆ ಹಿಂದೆ ಯಾವಾಗ ಭಗವಂತ ಭೂಮಿಯಲ್ಲಿ ಓಡಾಡ್ತಾ ಇರ್ತಾನೋ ಆಗ ಈ ಭೂಮಿ ಭೂಮಿ ತಾಯಿಯ ಗಂಡ ಯಾರು ಭಗವಂತ ವಿಷ್ಣು ಅವನು ಈ ಭೂಮಿಯಲ್ಲೇ ಯಾವಾಗಲೂ ನೆಲೆಸಿರೋದ್ರಿಂದ ಭಕ್ತರ ಜೊತೆಗೆ ನೆಲೆಸಿರುವುದ್ರಿಂದ ಆಕೆ ಅನಾಸನ ಆಗ್ತಾಳೆ ಇಲ್ಲದೆ ಹೋದ್ರೆ ಆಕೆ ಅನಾಥ ಯಾರೂ ಇಲ್ಲ ಯಾರು ಎಲ್ಲ ನರಕಾಸುರನಂತವೇ ಇರ್ತಾರೆ ಅಂತ ಈ ನರಕಾಸುರ ಅನ್ನುವಂಥ ಪದಕ್ಕೂ ತುಂಬಾ ಅರ್ಥ ಇದೆ ನಾವೆಲ್ಲರೂ ನರರೆ ಹೌದೋ ಇಲ್ವೋ ಆದ್ರೆ ನಾವೆಲ್ಲರೂ ನರಕಾಸುರೇ ಯಾಕೆ ಹಸು ಇಂದ್ರಿಯಗಳಲ್ಲೇ ರಮಿಸ್ತಾ ಇರ್ತೀವಲ್ಲ ಹಗಲು ಇರುಳು ಭಗವಂತನಲ್ಲಿ ರಮಿಸುವುದಿಲ್ಲ ಇಂದ್ರಿಯಗಳಲ್ಲೇ ರಮಿಸುವುದರಿಂದ ನಾವು ನರಕ ಸುರ ಅರಸು ಅಸುರ ನರಕಾಸುರ ಅಂತ ನಾವೆಲ್ಲರೂ ನರಕಾಸುರೇ ಈ ನರಕಾಸುರನ್ನ ದಮನ ಮಾಡಿ ದಮನ ಮಾಡಿ ಆ ಭಗವಂತ ಈ ಭೂಮಿ ತಾಯಿಯನ್ನ ಉದ್ದರಿಸಬೇಕಾದ್ರೆ ಏನ್ ಮಾಡಬೇಕು ಕೃಷ್ಣನೇ ಬರ್ಬೇಕು ಭಗವಂತ ಬರಬೇಕು ಯಾರೋ ಆ ಹೃದಯದಂತೆ ಬರಬೇಕು ಆವಾಗ ಈ ಭೂಮಿ ತಾಯಿ ಏನಾಗ್ತಾಳೆ ಸನಾಥಾಚ ಇವಂ ಇಂ ಭವತಿ ಇವಳು ಅಂತ ಭೂಮಿ ತಾಯಿಗೆ ಶ್ರೀಲಿಂಗ್ರಿಂದ ಸನಾಥಾಚ ಇಂ ಭೂರ್ಭವತಿ ಈ ಭೂಮಿ ಸನಾತಳು ಅಂತ ಅನ್ಸ್ಕೊಡ್ತಾಳೆ ಎಲ್ರು ಹೇಳ್ತಾಳ ಈ ಭೂಮಿ ಈ ಗಂಡ ಸಿಗದಂಗ ಆಯ್ತು ಈ ಭೂಮಿ ಒಬ್ಬ ಯಜಮಾನ ಸಿಕ್ಕದ ಹಾಗೆ ಆಯ್ತು ಮುಂದಿನ ತರಗತಿಯಲ್ಲಿ ಮುಂದಿನ ಸೂತ್ರವನ್ನು ನೋಡೋಣ ಮಾಸ್ತಿ ಜಾತಿವಿಪಕು ಘನಕ್ರಿಯೇದ ಓಂ ಪೂರ್ಣಮದಃ ಪೂರ್ಣಮಿ ಪೂರ್ಣಹತ್ ಪೂರ್ಣಮುಧ್ಯೆ ಪೂರ್ಣತ್ಯಪೂರ್ಣಮೂರ್ಣಮೇವಶಿಷ್ಯತೆ ಓ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ ಶ್ರೀಕೃಷ್ಣಾರ್ಪಣವಸ್ತು